ಧರ್ಮಸರ್ಮಸ್ವಿಣಿ ಅವತಾರರಿಷ್ಠಾ ರಾಮಕೃಷ್ಣ ವಸುದೇವಸುತ ಸಚಾಣೂರಮರ್ದನ ದೇವ ಪರಮಂದಿಂದೇ ಜಗದ್ಗುರು ಜಯತಿ ಜಗತಿ ಮಾಯವಸ್ತೆ ಕೇವಲ ಚಾಕಲ ಧ್ರವಪದಿ ಯೃಪೋಧ್ರ ಸಕಲಕುಶಲ ಪಾತ್ರ ಬ್ರಹ್ಮ ದುನ್ನತಾಸ್ ಹಿಂದಿನ ತರಗತಿಯಲ್ಲಿ ಒಂಬತ್ತನೆಯ ಸೂತ್ರವನ್ನು ಮಾಡಿದ್ದೇವು ಅದರಲ್ಲಿ ತಸ್ಮಿನ್ ಅನಿನ್ ಅನನ್ಯತಾ ತದ್ವಿರೋಧಿಷು ಉದಾಸೀನತಾಚ ಭಕ್ತಿಯ ಸ್ವರೂಪವನ್ನು ವ್ಯಾಖ್ಯಾನ ಮಾಡ್ತಾ ನಾರದರು ಮಾತ್ರ ತಸ್ಮಿನ್ ಅವ ಲೀಂತನಲ್ಲಿ ಅಥವಾ ಸಾಧನೆ ಭಕ್ತಿಯ ಸಾಧನಗಳನ್ನು ಪಡೆದುಕೊಳ್ಳುವುದರಲ್ಲಿ ಅನನ್ಯತೆಯೋಧಿಶು ಅದಕ್ಕೆ ಪ್ರತಿಕೂಲವಾಗಿರತಕ್ಕಂಥವುಗಳಲ್ಲಿ ಅದಕ್ಕೆ ವಿರೋಧವಾಗಿರತಕ್ಕಂಥವುಗಳಲ್ಲಿ ಉದಾಸೀನತ ಉದಾಸೀನಾಗಿರಬೇಕು ಅಂತ ಈ ಸೂತ್ರದ ವಿವರಣೆಯನ್ನು ಮುಂದಿನ ಎರಡು ಸೂತ್ರಗಳಲ್ಲಿ ಕೊಡ್ತಾ ಇದ್ದಾರೆ ಏನದು ಅನನ್ಯತಾ ಅಂತ ಹೇಳಿದ್ರೆ ಏನು ಉದಾಸೀನತಾ ಅಂತ ಹೇಳಿದ್ರೆ ಏನು ಅನ್ಯಾಶ್ರಯಾತ್ಯೋ ಅನನ್ಯತಾ ಅಂತ ಹೇಳಿದ್ರು ಅನ್ಯಾಶ್ರಯಾತ್ಯೋ ಅನನ್ಯತಾ ಇದು ಅವರ ಪ್ರಕಾರ ಡೆಫಿನೇಷನ್ ವ್ಯಾಖ್ಯಾನ ಅನನ್ಯತೆಗೆ ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ ಅನ್ಯ ವಿಷಯ ಆಶ್ರಯದ ತ್ಯಾಗ ಅನ್ಯ ಅಂತ ಹೇಳಿದ್ರೆ ಏನು ಬೇರೆ ಅಂದರೆ ಏನು ನಾನು ನನ್ನದು ಅದಕ್ಕಿಂತ ಬೇರೆ ಯಾವತ್ತೂ ಅಷ್ಟೇ ಅನ್ಯ ಅಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ನಾವು ವ್ಯವಹರಿಸತಕ್ಕಂಥದ್ದು ಒಂದು ಹಾಲು ಒಂದು ಮದುವೆ ಮನೆ ಎಲ್ಲ ಕಡೆಯವರು ಬಂದಿದ್ದಾರೆ ಅಂತ ಹೇಳ್ತೇವೆ ನಮ್ಮ ಕಡೆಯವರು ಬಂದಿದ್ದಾರೆ ಅಂದ್ರೆ ನಮ್ಮ ಸಂಬಂಧರು ನಮ್ಮ ಪರಿಚಿತರು ನಮ್ಮ ಸ್ನೇಹಿತರು ಬಂದಿದ್ದಾರೆ ಯಾವನೋ ಒಬ್ಬನ ಅವನ ಯಾವನೋ ಬೇರೆಯವನೋ ನನಗೆ ಗೊತ್ತಿಲ್ಲ ಅಂದ್ರೆ ನನ್ನ ಸಂಬಂಧಿಕ ಅಲ್ಲ ನನ್ನ ಪರಿಚಿತನೂ ಅಲ್ಲ ನನ್ನ ಸ್ನೇಹಿತನೂ ಅಲ್ಲ ವನಲ್ಲ ಇದು ಅನ್ಯ ಹಾಗಾದ್ರೆ ಇಲ್ಲಿ ಅನ್ಯ ಅನ್ನ ಏನು ಭಕ್ತಿಯನ್ನು ಗಳಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಏನೇನು ಪರಿಕರಗಳ ಅವಶ್ಯಕತೆ ಇದೆಯೋ ನಮಗೆ ಆ ಭಗವಂತನನ್ನ ಒಲಿಸಿಕೊಳ್ಬೇಕಾದ್ರೆ ಯಾವ ಯಾವ ಸಾಧನ ಅವಶ್ಯಕತೆ ಇದೆಯೋ ಅದರಲ್ಲಿ ನಾನು ನನ್ನದು ಎಂತಕ್ಕಂತಹ ಬುದ್ಧಿ ಮನ್ಯತೆ ಅದಲ್ಲದೆ ಇದ್ದದ್ದೇ ಅನ್ಯತೆ ಸಾಮಾನ್ಯವಾಗಿ ನಾವು ಹೆಚ್ಚು ಪ್ರೀತಿಸುವ ಯಾವುದನ್ನ ಯಾವುದು ನನಗೆ ಸಂಬಂಧಪಟ್ಟದ್ದು ಅದನ್ನೇ ಹೆಚ್ಚು ಪ್ರೀತಿಸುತ್ತೇವೆ ಬೇರೆಯವರನ್ನು ಪ್ರೀತಿಸುತ್ತ ಬೇರೆ ಅಂತ ಬಂದ ಪ್ರೀತಿ ಹೊರಟೋಯ್ತವೆ ನನ್ನವರಪ್ಪ ಎಲ್ಲೋ ಬೇರೆ ಕಡೆ ಹೋಗಿರ್ತೇವೆ ಕೇವಲ ಇಲ್ಲಾಗಿರ್ಬೇಕಂತ ಇಲ್ಲ ನಾವು ಇಲ್ಲೇ ಹೋಗಿರ್ತೇವೆ ಯಾರೋ ಒಬ್ಬ ಕನ್ನಡ ಮಾತಾಡ್ತಾರೆ ತಕ್ಷಣ ಮನಸ್ಸಲ್ಲಿ ಏನನ್ಸುತ್ತೆ ನಮ್ಮ ಮಾಮಕಾರ ಬುದ್ಧಿ ನಮ್ಮವರು ಯಾಕೆ ಅಂತ ಹೇಳಿದ್ರೆ ಭಾರತ ಇದೆ ನನ್ನ ಭೂ ಅನ್ನುವಂತಹ ಅನುರಾಗ ಇದೆ ಮಮತೆ ಇದೆ ಭಾಷೆಗೆ ಸಂಬಂಧಿಸಿದ ವ್ಯಕ್ತಿಯ ಮೇಲೆಯೂ ಕೂಡ ನನ್ನ ಮಮಕಾರ ಬರುತ್ತದೆ ಕೆಲವಿಗೆ ಮಾತ್ರ ಕೆಲವು ದಿವಸಗಳ ಮಟ್ಟಿಗೆ ಕೆಲವು ಕ್ಷಣಗಳ ಮಟ್ಟಿಗೆ ಮಾತ್ರ ಅದು ಬೇರೆಯವರನ್ನು ಹೋಲಿಸಿದಾಗ ಅಷ್ಟೇ ಆ ಜಾಗದಿಂದ ಹೊರಟೋಗ ಅವನು ಯಾವ ಬೇರೆಯವನು ಕನ್ನಡ ಮಾತನಲ್ಲ ಅವನು ಬೇರೆಯವನು ಹೀಗೆ ನಮ್ಮ ಪ್ರತಿನಿತ್ಯ ಜೀವನದಲ್ಲೂ ಕೂಡ ನಾನು ನನ್ನದು ಬೇರೆಯವರು ಇದು ಇದ್ದೇ ಇರ್ತಾರೆ ಇದು ಆಟವಾಡ್ತಾ ಇರ್ತದೆ ಈ ಮನಸ್ಸಿನ ಈ ಆಟವನ್ನ ಭಕ್ತಿಯನ್ನು ಗಳಿಸಲಿಕ್ಕೆ ನಾವು ಉಪಯೋಗಿಸಬಹುದು ಸೈಕಾಲಜಿ ಮನಸ್ ಶಾಸ್ತ್ರವನ್ನು ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ ಮನಸ್ಸಕ್ಕ ಯಾವುದೇ ಕ್ಷಣದಲ್ಲಿ ಆಗಲಿ ಯಾವುದೇ ನೋ ಯಾವುದೇ ಒಂದು ಆಶ್ರಯಿಸಿಕೊಂಡೇ ಇರಬೇಕು ಆಶ್ರಯ ಅನ್ನುವಂಥ ಶೈಲಿ ಶ್ರೀ ಅನ್ನುವಂಥ ಧಾತುವಿಗೆ ಆ ಉಪಸರ್ಗ ಸೇರಿಸಿ ಆಶ್ರಯ ಶ್ರೀ ದೇವಾಯ ಸೇವೆ ಅನ್ನುವಂಥ ಅರ್ಥದಲ್ಲಿ ಆಶ್ರಯ ಅಂತ ಹೇಳಿದ್ರೆ ನಾವು ಯಾವುದರ ಆಶ್ರಯವನ್ನು ಪಡೆಯುತ್ತೇವೆಯೋ ಅಂದರೆ ಯಾವುದನ್ನು ಸತತಾಗಿಯೂ ಸೇವಿಸುತ್ತೇವೆಯೋ ಅಂತ ಅರ್ಥ ಆಯಿತು ಸತತವಾಗಿ ಸೇವಿಸತಕ್ಕಂಥದ್ದು ಆ ಸತತವಾಗಿ ಸೇವಿಸುವುದಕ್ಕೆ ಯಾವುದಾಗಬೇಕು ಇಲ್ಲಿ ಭಗವಂತನ ರೂಪ ಭಗವಂತನ ದಾನ ಭಗವನ್ ಗುಣ ಮತ್ತು ಭಕ್ತಿಗೆ ಬೇಕಾದಂತಹ ಎಲ್ಲ ಗುಣಗಳು ಇದೇ ಮಹತ್ವ ಬುದ್ಧಿ ಇರಬೇಕು ಹಾಗಿದ್ರೆ ಬೇರೆದನ್ನ ಏನು ಮಾಡಬೇಕು ಆ ಬೇರೆಯದನ್ನು ಬಿಡಬೇಕು ಅಂತ ಇದೆ ಬಿಡಬೇಕು ಅಂತಿದೆಯಲ್ಲ ತ್ಯಾಗ ಅಂತಿದ್ಯಲ್ಲ ಈ ಭಕ್ತಿಶಾಸ್ತ್ರದಲ್ಲಿ ತ್ಯಾಗ ಅಂತಕ್ಕಂಥದ್ದು ಜ್ಞಾನಯೋಗಿಗಳ ವೈರಾಗ್ಯದ ರೀತಿಯಲ್ಲ ಇದನ್ನು ನಾವು ತಿಳ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ಜಗತ್ತು ಮಿಥ್ಯಾ ಒಮ್ಮೆ ಭಾವನೆ ಆದರೆ ಅಲ್ಲಿ ವೈರಾಗ್ಯದ ಪ್ರಶ್ನೆ ಅದು ವೈರಾಗ್ಯ ಅಂತ ಹೇಳಿದ್ರೆ ಯಾವುದೋ ಒಂದರಿಂದ ವಿಮುಖವಾಗಿ ಇನ್ನೊಂದು ಕಡೆ ಹೋಗುವ ಪ್ರಪಂಚ ಮಿಥ್ಯ ಅನ್ನುವಂಥ ಭಾವನೆ ಉದಿಸಿಕೊಂಡ್ರೆ ಮನಸ್ಸಿನಲ್ಲಿ ವೈರಾಗ್ಯ ಯಾಕೆ ಬೇಕು ಅಂತ ಸಿದ್ಧಿಸ್ತಲ್ಲ ಬೇಕಾಗಿಲ್ಲ ವೈರಾಗ್ಯ ಹೀಗಾಗಿ ಇಲ್ಲಿ ಏನು ಹೇಳಿದ್ದಾರೆ ಅದನ್ನು ಈ ಎರಡು ಸೂತ್ರದಲ್ಲಿ ವಿಶ್ವಾಸ ಹೇಳಿದರು ಈ ಮನಸ್ಸಿಗೆ ಹಲವಾರು ಆಶ್ರಯಗಳು ಮಾನ ಒಂದೇ ಇಲ್ಲ ಅಭಿ ಅಂತ ಒಂದು ಸೇರ್ಕೊಂಡಿದೆ ಅಭಿ ಅಂದರೆ ಯಾವತ್ತು ಪಡ್ಕೊಂಡಿದೆ ಅಧಿ ಅಥವಾ ಅಭಿ ನಾನು ಉಪಸರ್ಗಗಳು ಯಾವತ್ತೂ ನಾನು ಗಂಡು ನಾನು ಶಕ್ತಿವಂತ ನಾನು ಬಲಾಢ್ಯ ನಾನು ಧನಾಢ್ಯ ಬ್ರಾಹ್ಮಣ ನಾನು ಉತ್ತಮ ಕುಲದವನು ಈ ನಾನು ನಾನು ನಾನು ನಾನು ಅಂತ ಈ ಮನಸ್ಸು ಯಾವ ಗುಣವನ್ನು ಯಾವ ರೂಪವನ್ನ ಯಾವ ಇತರ ವ್ಯಕ್ತಿಗಳನ್ನ ತನ್ನೊಂದಿಗೆ ಸಂಬಂಧವನ್ನು ಕಲ್ಪಿಸಿದೋ ಅದನ್ನೇ ನಾವು ಅಭಿಮಾನ ಅಂತ ಕರಿತೇವೆ ಈ ಎಲ್ಲ ಅಭಿಮಾನಗಳು ಕೂಡ ಕಾಮಜ ಈ ಅಭಿಮಾನವನ್ನು ಇಟ್ಕೊಂಡ್ರೆ ಆ ಅಭಿಮಾನ ಕಾಮ ಅಂತ ಅನಿಸ್ಕೊಳ್ತದೆ ಹಿಂದೆ ನಾವು ವ್ಯತ್ಯಾಸವನ್ನು ನೋಡ ಆಯಮಾನ ನಿರೋಧ ರೂಪತ್ವಾ ಈಗ ನನಗೆ ಅದರ ಸ್ಪಷ್ಟವಾದಂತಹ ಒಂದು ವ್ಯತ್ಯಾಸ ಗೊತ್ತಾಗ್ತದೆ ಯಾವುದಕ್ಕೆ ನಾವು ಕಾಂತೇವೆ ಯಾವುದಕ್ಕೆ ನಾವು ಪ್ರೇಮ ಅಥವಾ ಭಗವತ್ ಪ್ರೇಮ ಅಥವಾ ಭಕ್ತಿ ಅಂತ ಹೇಳ್ತೇವೆ ಭಗವಂತನಲ್ಲಿ ನಾನು ಅನ್ನೋದು ಇಟ್ಕೊಂಡ್ರೆ ಅದು ಕಾಮ ಆಗಿಲ್ಲ ವ್ಯತ್ಯಾಸ ಭಗವಂತನ ಹೊರತಾದಂತಹ ಇನ್ಯಾವುದೂ ಕೂಡ ನಾನು ನನ್ನದು ಇಟ್ಕೊಂಡ್ರೆ ಕಾಮವಾಯ್ತು ಎಷ್ಟೇ ಉದಾತ್ತವಾಗಿರ್ಬೋದು ಅದರಲ್ಲಿ ಅದರ ವಾಸನೆ ಇದೆ ಹೀಗಾಗಿ ಅನನ್ಯತಾ ಅಂತ ಹೇಳಿದ್ರೆ ಅನ್ಯ ಬೇರೆಯವರ ಭಗವಂತ ಮಾತ್ರ ನಾನು ನನ್ನದು ಅನ್ನ ಇಟ್ಕೊಂಡು ಭಗವಂತನ ಹೊರತಾದಂತಹ ಇನ್ನಿತರ ವ್ಯಕ್ತಿಗಳಲ್ಲಿ ಗುಣಗಳಲ್ಲಿ ನನ್ನದು ಅನ್ನೋ ಬಿಟ್ಟು ಬಿಡ್ತಕ್ಕಂಥದ್ದು ಅದು ಅಂತ ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಮಾಡಬೇಕು ಭಕ್ತಿಯೋಗಿಗಳು ಹೇಗೆ ಮಾಡಬೇಕು ಸಹಜವಾಗಿ ಆಗ್ತಕ್ಕಂಥದ್ದು ಆಗ್ತಕ್ಕ ಭಕ್ತಿಯೋಗಿಗಳಿಗೆ ಸಹಜವಾಗಿ ಸಿದ್ಧಿಸತಕ್ಕಂಥದ್ದು ಒಂದನ್ನು ಮಾಡಿದರೆ ಇನ್ನೊಂದು ಸಿದ್ಧಿಸ್ತದೆ ಭಕ್ತಿಯವರಿಗೆ ಅದನ್ನು ಹೇಳ್ತಾ ಇದ್ದಾರೆ ಲೋಕವೇದೇಶು ತದ್ ಅನುಕೂಲಾಚರಣ ತದ್ ವಿರೋಧಿಷು ಉದಾಸೀನತಾ ತದ್ ವಿರೋಧಿಷು ಉದಾಸೀನತಾ ಅಂತ ಏನು ಹೇಳಿದ್ರು ಅದನ್ನು ವಿವರಿಸ್ತಾ ಇದ್ದಾರೆ ವಿವರವನ್ನು ಕೊಡ್ತಾ ಇದ್ದಾರೆ ಸೂತ್ರ ಲೋಕವೇದೇಶು ಲೋಕ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ವ್ಯವಹಾರ ಮಾಡ್ತಕ್ಕಂತಹ ಈ ಜಗತ್ತು ಇದು ಮತ್ತು ವೇದ ಅಂತ ಹೇಳತಕ್ಕಂದರೆ ವೇದದಲ್ಲಿ ಮತ್ತು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಅನೇಕ ಸ್ಮಾರ್ಥ ಹಾಗೂ ಶ್ರೌತ ಕರ್ಮಗಳು ಯಜ್ಞ ಯಾಗಾದಿಗಳು ಹೋಮಗಳು ಪೂಜೆ ಎಲ್ಲವೂ ಅಲ್ಲಿ ವಿಡಲು ಲೋಕ ಅಂತ ನಮ್ಮ ಒಡನಾಟ ಲೋಕದಲ್ಲಿ ನಮ್ಮ ಒಡನಾಟ ತಿನ್ನುವುದು ಕುಡಿಯುವುದು ಓಡಾಡುವುದು ವಿಹರಿಸುವುದು ಸ್ನೇಹಿತರೊಂದಿಗೆ ಮಾತಾಡುವುದು ಕೆಲಸ ಮಾಡುವತಕ್ಕಂಥದ್ದು ಎಲ್ಲವೂ ಸೇರ್ತದೆ ಇವುಗಳೆಲ್ಲ ತದ್ ಅನುಪೂಲಾಚರಣ ತತ್ ವಿರೋಧಿಶು ಉದಾಸೀನತ ಅಂತಕ್ಕಂಥ ಇರುತ್ತದೆ ಏನಿದು ತಮ್ಮಾಗ ನಮ್ಮ ಮನಸ್ಸು ಪರಮಾತ್ಮನಲ್ಲಿಯೇ ಭಕ್ತಿಯಲ್ಲಿಯೇ ಸಿಗ್ತದೋ ಅನನ್ಯವಾಗಿರ್ತದೋ ಬೇರೆ ಕಡೆ ಹೋಗುವುದಿಲ್ವೋ ಆವಾಗ ಕೇ ನಾವು ಈ ಸ್ವಾತಿ ಮಳೆಯನ್ನು ಬಯಸ್ತಕ್ಕಂತಹ ಕಪ್ಪೆ ಚಿಪ್ಪು ಅಥವಾ ಸ್ವಾತಿ ಮಳೆಯನ್ನೇ ಆಶ್ರಯವಾಗಿ ಬದುಕಿರ್ತಕ್ಕಂತಹ ಚಾತಕ ಪಕ್ಷಿ ಹೀಯಾಗಿ ಹೇಳ್ತದೆ ಭಕ್ತನ ಜೀವನ ಕೆಲಸ ಮಾಡ್ತಾ ಇರ್ತಾನೆ ಎಲ್ಲ ಸಾಮಾನ್ಯ ಮನುಷ್ಯರಂತೆ ಕೆಲಸ ಮಾಡ್ತಾ ಇರ್ತಾನೆ ಯಾವ ಕೆಲಸ ಮಾಡುವುದಿಲ್ಲ ಅಂತಿಲ್ಲ ಯಾಕಂದ್ರೆ ಕೆಲಸವನ್ನು ಯಾರು ಬರ್ತವ್ಯವನ್ನು ಯಾರು ಬಿಡಬಾರ್ದು ಕೆಲಸವಾಗಲಿ ಅಥವಾ ಇಲ್ಲದೆ ಹೋದ್ರೆ ದೋಷ ಬರುತ್ತೆ ಅದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಆನ್ ಐಡಲ್ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಕೆಲಸ ಇಲ್ಲದೆ ಹೋದರೆ ಮನಸ್ಸಲ್ಲಿ ಕೂ ಆಲೋಚನೆಗಳು ಉದ್ಭವ ಆಗ್ತದೆ ಅದಕ್ಕೋಸ್ಕರ ಅವನ ಕರ್ತವ್ಯವನ್ನು ಪಾಲಿಸಲೇಬೇಕು ಈ ಸಮಾಜವನ್ನು ಒಂದು ಸುಸ್ಥಿತಿಯಲ್ಲಿ ಇಡಕಾದ್ರೆ ಅವನ ಕರ್ತವ್ಯವನ್ನು ಪಾಲಿಸಲೇಬೇಕು ತನ್ನ ದೈನಂದಿನ ಕರ್ತವ್ಯಗಳು ಗೃಹಸ್ಥ ಧರ್ಮ ಇರ್ಬೋದು ಬ್ರಹ್ಮಚರ್ಯ ಧರ್ಮ ಆಗಿರ್ಬೋದು ಸನ್ಯಾಸ ಧರ್ಮ ಆಗಿರ್ಬೋದು ಇನ್ಯಾವುದೇ ಧರ್ಮ ಆಗಿಲ್ಲ ಅನ್ನೋ ಪಾಲಿಸಬೇಕು ಆದರೆ ಅದರಲ್ಲಿ ಪಾಲಿಸುವಾಗ ಯಾವ ರೀತಿ ಇರಬೇಕು ಅದನ್ನು ಕಬೀರ ಮಾರುಕಟ್ಟೆಯಲ್ಲಿ ಇರುವಂತೆ ಇರಬೇಕಂತ ना पटेल हेगी मार्केटली हेतर कबीरा खड़ा खैर ना दोस्तीय सुंदर कबीर खड़ा बाजार मारकेट बंदी नौ तरक तक ದಿನಸಿ ತಗೊಳ್ಳೋದು ತಗೊಂಡು ಹೋಗ್ತಾ ಇರೋ ಇವನ್ ಯಾಕೆ ಇಲ್ಲಿ ಕೊಡ್ತಿರೋ ಇಳಿಟ್ಟಿದ್ದಾನೆ ಇವನ್ ಯಾಕೆ ಇಲ್ಲಿ ಬೆಲೆ ಈ ರೀತಿ ಇದ್ದಾನೆ ಇವನ್ ಯಾಕೆ ಆ ರೀತಿ ಇವ್ನಿ ಯಾಕೆ ಹೀಗೆ ನಡೀತಾ ಇದ್ದಾನೆ ಇವನ್ ಯಾಕೆ ಇಷ್ಟೊಂದು ಇದ್ಮಾಡ್ತಾ ಇದ್ದಾನೆ ಇದೆಲ್ಲ ಉಸ್ರಿ ನಮ್ಗೆ ಯಾಕೆ ಭಕ್ತರಿಗೆ ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಯಾವ ರೀತಿಯಾಗಿ ನೀವು ಉದಾಸೀನರಂತೆ ಇರಬೇಕು ಈ ಉದಾಸೀನತೆ ಬಹಳ ಮುಖ್ಯ ಒಬ್ಬರು ನೋಡಿದ್ದೇನೆ ನಾನು ಭಕ್ತರು ಅಂತೇಳಿ ಸೋ ಹಾಕ್ತಾರೆ ಒಂದ್ ಕಡೆ ಆದ್ರೆ ಎಲ್ಲ ಈ ಜಗಳ ಬಿಡಿಸುವಂತಹ ಕೆಲಸದಲ್ಲಿ ಮಧ್ಯಸ್ಥಿತಿಗೆ ವಹಿಸ್ತಾರೆ ಹೇಳ್ತಾರೆ ಆರ್ಬಿಟ್ರೇಷನ್ ಜಗಳ ಬಿಡಿಸುವಂತಹ ಪ್ರಯತ್ನದಲ್ಲಿ ಇವರು ಸಿಕ್ಕಾಕೊಂಡು ಅದೇ ಒಂದು ಬಿಸ್ನೆಸ್ ಆಗ ಈಗ ನಮ್ಗೆ ಇವರ ಹೆಚ್ಚು ಇವರ ಕಡಿಮೆ ಅಂತ ಇಲ್ಲ ಭಕ್ತನಿಗೆ ಎಲ್ಲ ಒಂದೇ ಸೃಷ್ಟಿಯಲ್ಲಿ ಅವನೂ ತಪ್ಪಿದೆ ಇವೊಂದು ತಪ್ಪಿದೆ ಆದರೆ ಇವರು ಆ ಒಂದು ಇಬ್ಬರಲ್ಲಿ ಸಣ್ಣ ಮಾಡುವಂತಹ ಪ್ರಯತ್ನದಲ್ಲಿ ಇವರೇ ರಾಗ ಕಾಮ ಕ್ರೋಧಗಳಿಗೆ ಬಲಿಯಾಗುತ್ತಾರೆ ಅದಂತೂ ನೋಡಿದ್ದೇನೆ ನಂತರ ಬೈತಾ ಇರ್ತಾರೆ ಅವನು ಹಾಗೆ ಇವನು ಹೀಗೆ ಅಂತ ಆಯ್ತಲ್ಲ ನೀವು ಅವನ ಪರವಾಗಿ ತೀರ್ಪು ಕೊಟ್ಟಲ್ಲ ಇನ್ಯಾಕೆ ಬೈತೀರ ನಿಮಗೂ ಒಂದಿಷ್ಟು ಅವನು ಕೊಟ್ಟನಲ್ಲ ಅವನ ಒಂದು ಪಾಪದ ಏನು ಮನಸ್ಸಿನ ಅದಕ್ಕೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಹೇಳ್ತಾರೆ ಪೀಸ್ ಆಫ್ ಮೈಂಡ್ ಅಂತ ಪೀಸ್ ಆಫ್ ಮೈಂಡ್ ಆ ಮನಸ್ಸಿನ ಚೂರನ್ನು ಕೊಡುವುದು ಅಂತ ಗುಣ ಇದೆಯೋ ಬಂದ್ಬಿಡ್ತು ಅದಕ್ಕೆ ಭಕ್ತನಾದ ಕೆಲಸಗಳಿಗೆ ಹೋಗುವಾಗಿಲ್ಲ ಶ್ರೀರಾಮಕೃಷ್ಣರು ತಮ್ಮನಾದಂತಹ ಕೇದಾರ ಅವನಿಗೆ ಇದನ್ನು ಹೇಳ್ತಾರೆ ಅದೆಲ್ಲ ಸರಿಯ್ಯಾ ನೀನು ತುಂಬಾ ಶ್ರದ್ಧೆ ಇದೆ ಕೇಶವನ ನಾಮ ಕೇಳಿದ ತಕ್ಷಣ ಅವನಿಗೆ ರೋಮಾಂಚನ ಆಗ್ತಿತ್ತು ಅತ್ಯಂತ ಶ್ರದ್ಧೆ ಯಾರಾದರೂ ಕೇಶವನ ಮೇಲೆ ಕೃಷ್ಣನ ಮೇಲೆ ಏನಾದರೂ ಹೇಳಿದ್ರೆ ಅವನಿಗೆ ಕೋಪ ಬರ್ತಿತ್ತು ಅಂತಹ ಶ್ರದ್ಧೆ ಆದರೆ ಕೊಂಚ ಈ ಒಂದು ಒಂದು ವ್ಯವಹಾರವೂ ಕೂಡ ಅವನಲ್ಲಿತ್ತು ಏನಂದ್ರೆ ಈ ಸಂಧಾನ ನೋಡ್ಸೋದು ಜಗಳ ಬಿಡಿಸ್ತಕ್ಕಂಥದ್ದು ಇದು ಅತ್ಯಂತ ಕೇಡನ್ನು ಬಗ್ಗೀತಲೆ ಯಾರಿಗೆ ಭಕ್ತರಾದವರಿಗೆ ಅದನ್ನು ಯಾರಲ್ಲೇನು ಮಾಡ್ತೇವೆ ಎಲ್ಲರಿಗೂ ಅಲ್ಲ ಎಲ್ಲರಿಗೂ ಹೇಳ್ತಾ ಇಲ್ಲ ಯಾರು ಭಕ್ತಿಯನ್ನು ಹೃದಯದಲ್ಲಿ ಜೋಪಾನವಾಗಿ ಕಾದಿಡ್ಕೊಂಡು ಆ ಒಂದು ಭಾವನೆಗಳಿಗೆ ಅದು ಧಕ್ಕೆ ಆಗ್ತದೆ ಹಾಗೆ ಧಕ್ಕೆ ಆದರೆ ಜೀವನವನ್ನು ನಡೆಸುವಂತಹ ಕಲೆ ಅದನ್ನು ಆ ಭಾಂತಿ ಬಾಧಿಸಿಕೊಳ್ಳಬೇಕು ಹೇಗಿರಬೇಕು ಸಮಾಜದಲ್ಲಿ ಹೇಗಿರಬೇಕು ಎಷ್ಟೋ ವೇಳೆ ನೀವು ಆ ಒಬ್ಬ ವ್ಯಕ್ತಿಗೆ ಏನೂ ಮಾಡಿರುವುದಿಲ್ಲ ಆದರೂ ಕೂಡ ಅವನು ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಏನೋ ಒಂದು ಕ್ರೋಧವನ್ನು ಕೋಪವನ್ನು ಪಡ್ತಾ ಇರ್ತಾನೆ ಹೇಗಿರಬೇಕು ಅವನೊಂದಿಗೆ ಹೇಗಿರಬೇಕು ಹಲವಾರು ಮಾರ್ಗಗಳಿವೆ ಆ ಎಲ್ಲ ಮಾರ್ಗಗಳಲ್ಲಿ ನನ್ನ ಒಂದು ಮನಸ್ಥಿತಿಗೆ ಸರಿಯಾದದ್ದು ಯಾವುದು ಅದನ್ನು ನೀವೇ ನಿರ್ಧಾರ ಮಾಡಬಹುದು ಯಾಕಂದರೆ ಒಂದು ಸೊಲ್ಯೂಷನ್ ಎಲ್ಲರಿಗೂ ಆಗುವುದಿಲ್ಲ ರೋಗ ಎಲ್ಲರಿಗೂ ಒಂದೇ ಎಂಬಂತೆ ಕಾಣ್ತದೆ ಆದರೆ ಅದರಲ್ಲೂ ತಾರತಮ್ಯ ಇದೆ ರೋಗದಲ್ಲಿ ಒಬ್ಬರಿಗೆ ಒಂದಿಷ್ಟು ಇಷ್ಟು ಪರ್ಸೆಂಟು ಕೆಲವರಿಗೆ ಇನ್ನೂ ಸ್ವಲ್ಪ ಪರ್ಸೆಂಟು ಹೀಗಾಗಿ ಅವರವರಿಗೆ ಕೊಡುವಂಥ ಡೋಸ್ನಲ್ಲಿ ಕೂಡ ಅದು ವ್ಯತ್ಯಾಸವಿದೆ ಅವರಲ್ಲಿ ಕೊಡುವಂಥ ಕಾಂಬಿನೇಷನ್ ಇದಿಲ್ಲ ಮಾತ್ರೆಯಲ್ಲಿ ಅದು ಔಷಧಿಯಲ್ಲಿ ಕಾಂಬಿನೇಷನ್ ವ್ಯತ್ಯಾಸ ಮಾಡ್ತಾರೆ ಡಾಕ್ಟರ್ ಹಾಗೆಯೇ ಈ ಹೇಗಿರಬೇಕು ಸಮಾಜದಲ್ಲಿ ಅನ್ನೋದಕ್ಕೆ ಕೂಡ ಹಲವಾರು ಉಪಾಯಗಳನ್ನು ಒಂದೇ ಉಪಾಯ ಒಂದು ಸಮಯದಲ್ಲಿ ಒಂದು ಉಪಾಯ ಮುಂದಿನ ಸಮಯದಲ್ಲಿ ಅದೇ ಉಪಾಯಿ ಸಿದ್ಧಿಸ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಇನ್ನೊಂದು ಉಪಾಯವನ್ನು ಅವಲಂಬಿಸಿಕೊಳ್ಬೇಕು ಉದಾಹರಣೆಗೆ ಶ್ರೀರಾಮಕೃಷ್ಣರು ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಈ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅನ್ನು ತುಂಬ ಒತ್ತು ಕೊಡ್ತ ಈಗ ಹುಚ್ಚನೋ ನಿಮಗೆ ಎದುರಾದ್ರೂ ಏನ್ ಮಾಡಬೇಕು ಆಗ ನೀವು ಅಣ್ಣ ನೀ ಅಂತ ಹೇಳ್ಬೇಕಾಗ್ತದೆ ಆಗ ಅವನಿಗೆ ಖುಷಿಯಾಗುತ್ತೆ ಅವನೊಂದಿಗೆ ವಾದ ಮಾಡಲಿಕ್ಕೆ ಹೋಗ್ಬಾರ್ದು ವಾದ ಮಾಡಿದ್ರೂ ಮುಗಿಯುತ್ತ ನಿಮ್ಮ ಸಮಯ ನಷ್ಟವಾಯಿತು ಅಂತ ಅರ್ಥ ಹೋಗಬಾರ್ದು ಅದಕ್ಕೆ ಸಂಸ್ಕೃತದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಪಂಕ ದೂರಾಸ್ಪರಿದೆಯ ಹೆಸರು ಹೆಸರನ್ನೆಲ್ಲ ತೊಳಿತೀನಿ ಅಂತ ನೀವೇನಾದ್ರೂ ಹೋದರೆ ಏನಾಗುತ್ತೆ ಆದ್ರಿಂದ ಇನ್ನೊಂದು ಉಪಾಯಿ ಕೆಸರಿನಿಂದ ದೂರವೇ ಇರ್ತಕ್ಕಂಥದ್ದು ಹಾಗೆ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ಇರಲಿ ಅಂಥವ್ರನ್ನ ದುಷ್ಟ ನಾರಾಯಣ ಅಂತ ತಿಳ್ಕೊಂಡು ದೂರದೇ ನಮಸ್ಕಾರ ಮಾಡ್ತಾರೆ ಹೇಳ್ತಾರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಓದಿ ಯಾವ ರೀತಿ ಸತ್ಯನಾರಾಯಣನ ಇದ್ದಾನೋ ಹಾಗೆಯೇ ದುಷ್ಟ ನಾರಾಯಣ ಇದ್ದಾರೆ ಎಲ್ಲೂ ನಾರಾಯಣ ಅಂತಾನೆ ನೀ ಅವನಿಲ್ಲ ಇವ ಅವನಲ್ಲಿ ಇವನು ಇಲ್ಲ ಅಂತ ಹೇಳಿದ್ರೆ ಹೋಯ್ತಲ್ಲಿ ನಾರಾಯಣ ಮಹಿಮೆ ಹೊರಟೋಯ್ತು ಅವನಿಗೆ ಗೊತ್ತಿಲ್ಲ ನಾನು ನಾರಾಯಣ ಅಂತ ಆ ಒಂದು ಗುಣವನ್ನು ವ್ಯಕ್ತಪಡಿಸಬೇಕಂತ ಒಂದು ಗೊತ್ತಿಲ್ಲ ಅಜ್ಞಾ ಮುಸುಕಿದೆಯ ಜ್ಞಾನ ಮೋಹ ಕಾಮ ಕ್ರೋಧ ಇತ್ಯಾದಿ ಹಾಗೆ ಲೋಕದಲ್ಲಿ ಬದುಕಬೇಕು ಹಾಗೆ ಬದುಕಬೇಕು ತುಂಬ ಹುಷಾರಾಗಿ ಬದುಕಬೇಕು ಅದಕ್ಕೊಬ್ಬರು ಮಹಾತ್ಮರು ಒಂದು ಕಡೆ ಹೇಳ ಒಂದು ನಾಯಿಯ ಕತೆ ಒಂದು ನಾಯಿ ಇತ್ತಂತೆ ಆ ನಾಯಿ ಒಂದು ದಿವಸ ಒಂದು ಆಲೋಚನೆ ಮಾಡ್ತಂತೆ ನಾ ಈ ಊರಿನಿಂದ ಇನ್ನೊಂದು ನಾಲ್ಕು ಊರು ಬಿಟ್ಟು ಒಂದು ಜಾಗ ಇದೆ ಆ ಊರಿತಂತೆ ನಾನು ಹೋಗಬೇಕು ಇವತ್ತು ಅಂತ ಅದು ಹೋಗಬೇಕಾದ್ರೆ ಹೇಗೆ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಊರನ್ನು ದಾಟಬೇಕಲ್ಲ ಈ ದಾಟುವಾಗ ಈ ನಾಯಿಗಳಲ್ಲೂ ಭಾವ ಇತ್ತು ಅದರ ಟೆರಿಟರಿ ಬಿಟ್ಟು ಇನ್ನೊಂದು ಟೆರಿಟರಿ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಗ್ಯಾಂಗ್ ಗ್ಯಾಂಗ್ನವರ ಬಂದು ಇದನ್ನ ಕಚ್ಚ ಹಾಕ ಹೀಗಾಗಿ ಅದರ ಹತ್ರ ಎರಡು ಆಪ್ಷನ್ ಇತ್ತು ಒಂದು ನೀನು ಶಕ್ತಿಶಾಲಿಯಾಗಿದ್ರೆ ಎದುರಿಸಬೇಕು ಜಗಳವಾಡಬೇಕು ಅಷ್ಟು ಮನಸ್ಸಿನ ಶಕ್ತಿ ಒಂದು ಜಗಳವಾಡಬೇಕು ಇಲ್ಲವೋ ಏನ್ ಮಾಡ್ಬೇಕು ಅಂದ್ರೆ ಈ ಮಹಾತ್ಮ ಹೇಳ್ಕೊಡ್ತಾರೆ ಈ ನಾಯಿ ಹಾಗೆ ಮಾಡ್ತಂತ ಬಾಲವನ್ನು ಅಡಿಯಲು ಹಾಕ್ಕೊಂಡು ಇನ್ನೊಂದೆಲ್ಲ ನಾಯಿಗಳು ಬಂದಾಗ ಕುಯ್ ಕುಯ್ ಕುಯ್ ಕುಯ್ ಕುಯ್ ಅಂತ ಕೂಕೊಂಡು ಅವು ಎದುರುಗಡೆ ಹೊಟ್ಟೆ ಯಾವ ಸಾವರಿಗೂ ಬೇಡ ನಮಗೆ ಹಾಗೆಯೇ ಈ ಲೋಕದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಇವೆಲ್ಲ ನಾಯಿಗಳ ಥರ ಶತ್ರು ನಮ್ಮ ನಮ್ಮಲ್ಲಿ ಮೊದಲೇ ಅಜ್ಞಾನ ಇದೆ ಅವು ಒಂದೇ ಒಂದು ಇದು ಸಾಕು ಏನೋ ಹೀಗಂದ್ರೆ ಸಾಕು ಮ್ಯಾಚ್ ಸ್ಟಿಕ್ ಅಂತ ಹೇಳ್ತಾರೆ ಹೀಗಂತ ಆಗ್ತದೆ ಭಗ್ ಅಂತ ಬೆಕ್ಕಿ ಎತ್ಕೊಂಡು ಬಿಡ್ತಾರೆ ಆ ಕಾಮಕ್ರೋಧಾದಿಗಳು ಈ ಮೊದಲೇ ಇರ್ತಕ್ಕಂಥ ಅಜ್ಞಾ ಎದುರುಗಡೆ ಬಂದರೆ ಏನಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅವುಗಳನ್ನು ಎದುರಿಸೋದಲ್ಲ ಇಲ್ಲೇ ಇರೋದು ವ್ಯತ್ಯಾಸ ಜ್ಞಾನಿಯಾದವನಿಗೂ ಭಕ್ತಿಯೋ ಯೋಗಿಯಾದವನಿಗೂ ಇರತಂಥ ವ್ಯತ್ಯಾಸ ಇದೆ ಭಕ್ತಿಯೋಗಿ ಆಗ್ತಕ್ಕಂಥವನು ಹೋಗ್ತಾನೆ ಭಗವಂತ ಬಿಡಿತು ಪರಮಾತ್ಮ ನೀನೇ ರಕ್ಷಿಸು ನನ್ನ ಈ ನಾಯಿಗಳು ಕಾಟ ಕೊಡ್ತಾ ಇದೆ ನೀನೇ ರಕ್ಷಿಸು ಹೇಗೂ ಮಾಡಿ ಅವುಗಳಿಂದ ದೂರದಲ್ಲೇ ಇದ್ದು ಹೊರಟ ಹೀಗೆ ಮಾಡಿ ನಾಯಿ ಕೇವಲ ಒಂದೇ ದಿವಸದಲ್ಲಿ ಆ ನಾಲ್ಕು ಊರುಗಳನ್ನು ದಾಟಿಬಿಡ್ತಂತೆ ಅದು ಪ್ರತಿಯೊಂದು ನಾಯಿಗಳ ಜೊತೆಗೂ ಜಗಳ ಮಾಡಿಕೊಂಡು ಸುಸ್ತಾಗಿ ಕೊನೆಯಲ್ಲಿ ಅವುಗಳು ಕಚ್ಚಿ ಇದು ಅರ್ಧ ದಾರಿಯಲ್ಲೇ ಅಥವಾ ಹೋಗುವಂತಹ ಒಂದು ವೇಗ ಕಳೆದು ಮೂರ್ನಾಲ್ಕು ದಿವಸ ಆದಮೇಲೂ ಕೂಡ ಹೋಗಬಹುದು ಹಾಗೆಯೇ ಭಕ್ತಿಯೋಗಿ ಆಗ್ತಕ್ಕಂಥ ಉಪಾಯವನ್ನು ಅವಲಂಬಿಸಿಕೊಳ್ಳಬೇಕು ಅಂತ ಹೇಳಿ ಆ ಮಹಾತ್ಮರ ಹೇಳಿದರು ಎದುರಿಸ್ಲಿಕ್ಕೆ ಹೋಗಬಾರ್ದು ಪರಮಾತ್ಮನ ಆಶ್ರಯವನ್ನು ಪಡೆಯಬೇಕು ಅನ್ಯ ಆಶ್ರಯ ಅಂತ ಹೇಳಿದ್ರೆ ನಮ್ಮ ಒಂದು ಸ್ವಾ ಅದರಿಂದ ಹುಟ್ಟತಕ್ಕಂತಹ ನಾನೆಲ್ಲರೇ ಯಾವತ್ತೂ ಸಕ್ಸಸ್ ಆಗತ್ತೆ ಅಂತ ಹೇಳಲಿಕ್ಕಾಗುದಿಲ್ಲ ಅದು ಉಪಯೋಗಿಯ ಆದೋನಿಗೆ ಎಷ್ಟು ನಾವು ತಗ್ಗಿ ಬಗ್ಗೆ ನಡೀತೀವೆಯೋ ಅಹಂಕಾರ ಶೂನ್ಯತೆಯೋ ಅಷ್ಟು ಭಗವಂತ ನಮ್ಮನ್ನು ಮೇಲೆತ್ತೆ ಅವನು ನಮ್ಮ ಸಹಾಯಕ್ಕೆ ಬರ್ತಾನೆ ಅದನ್ನು ಹೇಳ ಲೋಕವೇದ ವ್ಯಾರೇಷು ಲೋಕವೇದ ಲೋಕವೇದೇಶು ತತ್ ಅನುಕೂಲಾಚರಣ ಅದಕ್ಕೆ ಅನುಕೂಲವಾಗಿರುವಂತಹ ಕೆಲಸಗಳಲ್ಲೇ ಇರಬೇಕು ಒಂದು ತದ್ ವಿರೋಧಿಷು ಉದಾಸೀನತ ಈ ಉದಾಸೀನತ ಅನ್ನುವಂಥ ಶಬ್ದವೂ ಕೂಡ ತುಂಬ ಸೊಗಸಾಗಿದೆ ಆಸೀನ ಅಂದರೆ ಉತ್ ಅಂದರೆ ಮೇಲೆ ಅಂತ ಈಗ ಒಂದು ನಾಲ್ಕು ಅಂತಸ್ತದ ಮಹಡಿ ಇದೆ ಅದರ ಮೇಲುಗಡೆ ಒಂದು ಕಿಟಕಿ ಕೂತು ಕೆಳಗೆ ನೋಡ್ತಾ ಇದ್ದೀರ ಕೆಳಗಡೆ ಇಬ್ರು ಎರಡು ಪಂಗಡದವರಿಗೆ ಜಗಳ ನಡೆಯುತ್ತೆ ಈಗ ನೀವು ಕೇವಲ ಇಲ್ಲಿ ದರ್ಶಿಗಳು ಮಾತ್ರ ಪ್ರತ್ಯಕ್ಷ ದರ್ಶಿಗಳು ಮಾತ್ರ ನೋಡಿದ್ದೀರಾ ನೀವು ಅದರಿಂದ ಬಾಧಿಸಲು ಪಡ್ತಾ ಇದ್ದೀರೋ ಒಳ್ಳೆದು ನಡೀತಾ ಇರ್ಬೋದು ಕೆಟ್ಟದ್ದು ನೀವು ಕೇವಲ ಅದಕ್ಕೆ ಸಾಕ್ಷಿ ಮಾತ್ರ ಆ ಸಾಕ್ಷಿ ಭಾವದಿಂದ ಭಕ್ತನಾದವನು ತನ್ನ ಈ ಮನಸ್ಸಿನ ಚಟುವಟಿಕೆಗಳನ್ನು ನೋಡ್ತಾನೆ ಕಾಮಕ್ರೋಧಾದಿಗಳನ್ನು ನೋಡ್ತಾನೆ ಯಾವುದು ಈ ಪರತ್ಮ ಆಗಮನಕ್ಕೆ ಶತ್ರುಗಳು ಪರಿಪಂಥಿ ತುಂಬಾ ಸುಂದರವಾಗಿ ಹೇಳ್ತಾರೆ ಪರಿಪಂಥಿ ಅಂತ ಪಂಥಿ ಅಂದ್ರೆ ದಾರಿಗೆ ದಾರಿಗೆ ಅಂತ ಕಳ್ಳರು ದರೋಡೆ ನೀವು ಭಗವಂತನ ಮಾರ್ಗವಾಗಿ ಹೋಗ್ತೀವಿ ಅಂದ್ರೆ ಬಿಡುವುದಿಲ್ಲ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ದರೋಡೆ ಮಾಡ್ತಾರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳನ್ನ ಕಿತ್ತು ತಿನ್ನಲ ಹೀಗಾಗಿ ಅವುಗಳಿಂದ ಹುಷಾರಾಗಿರ ಹುಷರಾಗಿರಿ ಅಂತ ಹೇಳಿದ್ರೆ ನಾಯಿ ಉದಾಹರಣೆ ಇವೆಲ್ಲ ಎಷ್ಟು ಎಷ್ಟು ಶಕ್ತಿಶಾಲಿಗಳು ಅಂತ ಹೇಳಿದ್ರೆ ನೀವು ಅವುಗಳನ್ನ ಮುಖಾಮಿಯಾಗಿ ಎದುರಿಸ್ಲಿಕ್ಕೆ ಹೋದಾಗಲೇ ಗೊತ್ತಾಗುವುದು ಇಲ್ಲದೆ ಹೋದಾಗ ಗೊತ್ತಾಗುವುದಿಲ್ಲ ಆಹ್ಹ್ ಏನು ಪರವಾಗಿಲ್ಲ ನೋಡ್ಕೊಂಡ್ಬಿಡ್ತೇವೆ ನನ್ನ ಕೈ ಆದರೆ ಸಾಧ್ಯವಿಲ್ಲ ಅದಕ್ಕೆ ಅವುಗಳಿಗೆಂದು ಶಕ್ತಿಶಾಲಿಯಾದವನ ಆಶ್ರಯವನ್ನು ಪಡೆಯಬೇಕು ಅವನು ನನ್ನವನು ಅಂತ ಹೇಳ್ಬೇಕು ಇವುಗಳನ್ನು ಬೇರೆಯವರು ಅಂತ ಹೇಳಬೇಕು ಈ ಶಕ್ತಿಯಲ್ಲಿ ನಾವು ವಿಶ್ವಾಸವನ್ನು ಇಡಬಾರ್ದು ಅಭಿಮಾನ ಶಕ್ತಿಯಲ್ಲಿ ವಿಶ್ವಾಸವನ್ನು ಇಡಬಾರ್ದು ಕೇವಲ ಭಗವಂತನ ಶಕ್ತಿಯಲ್ಲಿ ಮಾತ್ರ ವಿಶ್ವಾಸವನ್ನು ನಡೆಯಬೇಕು ಆಗ ಮಾತ್ರ ನಾವು ಸರಿಯಾದ ಮಾರ್ಗವನ್ನು ಹೋಗಿ ಸೇರ್ತೇವೆ ಅನ್ನೋದು ಈ ಸೂತ್ರದ ತಾತ್ಪರ್ಯ ನಂತರ ಹೇಳ್ತಾರೆ ಮುಂದಿನ ಸೂತ್ರದಲ್ಲಿ ಹನ್ನೆರಡನೇ ಸೂತ್ರದಲ್ಲಿ ಊರ್ಧ್ವ ಶಾಸ್ತ್ರ ನಿಶ್ಚಯ ದಾಢ್ಯಾ ನಿಶ್ಚಯ ದೃಢವಾದ ಮೇಲೆ ಊರ್ಧಂ ಮೇಲೆ ಶಾಸ್ತ್ರಕ್ಷಣಂ ಶಾಸ್ತ್ರ ರಕ್ಷಣೆ ಆಗಲಿದೆ ಈ ಸೂತ್ರ ಇಬ್ರಿಗೂ ಹೇಳಿದ್ದಾರೆ ಎಷ್ಟು ಸೊಗಸಾಗಿ ಈ ಸೂತ್ರವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಬ್ರಿಗೂ ಮಾಡಿದ್ದಾರೆ ಈ ಸೂತ್ರವನ್ನು ಒಂದು ಅದಾಗಲೇ ಭಕ್ತಿಯಲ್ಲಿ ಸಾಕಷ್ಟು ಮುಂದುವರೆದಂತಹ ಪರಾಭಕ್ತಿಯಲ್ಲಿ ನಿಂತಹ ಭಕ್ತರಿಗೆ ಎರಡನೆಯದು ಅಷ್ಟಿಷ್ಟೇನು ಮುಂದುವರೆದಿಲ್ಲ ಸಾಧಕರಿಗೆ ಶಾಸ್ತ್ರ ಶಾಸ್ತ್ರದ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಏನಿದು ಶಾಸ್ತ್ರ ರಕ್ಷಣೆ ಶಾಸ್ತ್ರದ ರಕ್ಷಣೆ ಅಂದ್ರೆ ಹೇಳಿದ ಅಂದ್ರೆ ಏನು ಶಾಸ್ತ್ರ ಅಂದ್ರೆ ಏನು ಅಂದ್ರೆ ಯಾವುದು ನಮ್ಮ ಜೀವನದ ಗತಿಯನ್ನ ನಿರ್ಧರಿಸುವ ಶಾಸ್ತ್ರ ಅನುಶಾಸನೆ ಮಾಡ್ತದಂತೆ ಶಾಸ್ತಿ ಈ ಮಾಡೋ ಹೀಗೆ ಮಾಡಬೇಡ ಈ ದಾರಿ ಹೋಗಿ ನೀನು ಸೇರ್ತೀಯ ಇಂತಿಂತಹ ಕಷ್ಟ ಕಾರ್ಪಣ್ಯಗಳಿದೆ ಈ ರೀತಿಯಾಗಿ ಹೋದರೆ ನೀನು ಬೇರೆ ಕಡೆಯಲ್ಲಿ ಹೋಗ್ತೀನಿ ಹೀಗೆ ಹೋಗ್ಬೇಡ ಹೀಗೇ ಹೋಗಿ ಅಂತ ನಮಗೆ ಸೂಚಿಸ್ತದಂತೆ ಹೇಳ್ತಾರೆ ಶಂಕರಾಚಾರ್ಯರು ಹೇಳ್ತಾರೆ ಶಾಸ್ತ್ರ ಅಂದರೆ ಅವರ ಒಂದು ಇದರ ಪ್ರಕಾರ ವ್ಯಾಖ್ಯಾನ ಪ್ರಕಾರ ಶಾಸ್ತ್ರ ಅಂದರೆ ವೇದಗಳು ಅದಕ್ಕೆ ಬೇರೆ ಏನೂ ಅಲ್ಲ ಈ ವೇದಗಳು ತಾಯಿಯ ರೀತಿಯಲ್ಲಿ ತಾಯಿಗಿಂತಲೂ ಹೆಚ್ಚಾಗಿ ಸಾಧಕನನ್ನು ಆರೈಕೆ ಮಾಡ್ತದೆ ತಾಯಿ ಎಷ್ಟು ಆರೈಕೆ ಮಾಡ್ತಾಳೋ ಮಗುವಿಂದು ಅದಕ್ಕಿಂತಲೂ ಹೆಚ್ಚು ಪಟ್ಟು ಶಾಸ್ತ್ರಗಳು ಜೀವಿಯ ಆರೈಕೆಯನ್ನು ಮಾಡ್ತವೆ ತಾಯಿಯ ಆರೈಕೆ ಅಂತಕ್ಕದ್ದು ಒಂದು ರೀತಿಯಲ್ಲಿ ಅದು ಒಂದು ಮಮತ್ವ ಮಮಕಾರದಿಂದ ಬಂದಕ್ಕಂಥದ್ದು ಅದು ಒಂದು ಮೋಹ ಇದೆ ಅದು ಆದರೆ ಶಾಸ್ತ್ರದ್ದು ಯಾವ ರೀತಿ ಅಂತ ಹೇಳಿದ್ರೆ ಈ ಜೀವಿ ಮುಕ್ತನಾಗಿ ಹೋಗಲಿ ಈ ಜೀವಿ ಮುಕ್ತನಾಗಿ ಹೋಗ್ಲಿ ಅಂತ ಹೇಳಿ ಅದಕ್ಕೊಂದು ಸದಾಭಿಮಾನ ಇದರಿಂದ ಅದು ಒಳ್ಳೆಯದನ್ನೇ ಹೇಳ್ತದೆ ಯಾವಾಗಲೂ ಒಳ್ಳೆಯ ಹೀಗಾಗಿ ಶಾಸ್ತ್ರಗಳು ತಾಯಿಯಿಂದಲೂ ಹೆಚ್ಚು ಅಂತ ಶಂಕರಾಚಾರ್ಯ ಒಂದು ಕಡೆ ಹೇಳಿದರು ತಂದೆ ತಾಯಿಯಿಂದಲೂ ಹೆಚ್ಚು ಈ ಶಾಸ್ತ್ರದ ರಕ್ಷಣವನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದನ್ನು ಪಾಲಿಸುವಂಥದ್ದು ಶ್ರೀಕೃಷ್ಣ ಹೇಳ್ತಾನೆ ಯೇ ಶಾಸ್ತ್ರ ವಿಧಿಂ ಉತ್ಸೃಜ ಒ ಕಾಮಕಾರತಃ ನ ಸಿದ್ಧಿಂ ಅವಾಕ್ನೋತಿ ನ ಸುಖ ನ ಪರಾಂಗತಿ ಯಾರು ಅನುಸರಿಸದೆ ಕೇವಲ ತಮ್ಮ ಮನಸ್ಸಿಗೆ ತೋಚಿದಂತೆ ಮಾಡ್ತಾರೆಯೋ ಅವರಿಗೆ ಈ ಲೋಕದಲ್ಲೂ ಕೂಡ ಹಾಗೂ ಪರಲೋಕದಲ್ಲೂ ಕೂಡ ಸುಖ ಇಲ್ಲ ನೆಮ್ಮದಿ ಇಲ್ಲ ಒಳ್ಳೆಯಿಲ್ಲ ತಸ್ಮಾತ್ ಶಾಸ್ತ್ರ ಪ್ರಮಾಣ ಕಾರ್ಯಕಾರ್ಯ ವ್ಯವಸ್ಥೆ ಏನ್ ಮಾಡಿದ್ರೆ ಏನ್ ಮಾಡಬೇಕು ಕಾರ್ಯ ಅಕಾರ್ಯ ಏನ್ ಮಾಡಬಾರದು ಆದ್ರಿಂದ ಆ ಶಾಸ್ತ್ರವೇ ನಿರ್ಮಾಣ ಶಾಸ್ತ್ರವನ್ನು ಇಟ್ಕೊಂಡೇ ಹೋಗಬೇಕು ಹಾಗಿದ್ರೆ ಇಲ್ಲಿ ಶಾಸ್ತ್ರವಂದ್ರೆ ಯಾವುದು ಭಕ್ತಿಶಾಸ್ತ್ರ ಶಾಸ್ತ್ರ ಅಂತ ಹೇಳ್ತಾರೆ ಇಲ್ಲಿ ಭಕ್ತಿ ಶಾಸ್ತ್ರ ಈ ಯಾರು ಯಾರಿಗೆ ವಿಶ್ವಾಸ ಉಂಟಾಗಿದೆಯೋ ಭಕ್ತಿಯೋಗ ಹೋದರೆ ನಾನು ಪರಮಾತ್ಮನ ಪಡೆಯುತ್ತೇನೆ ಅಂತ ನಿಶ್ಚಯ ದಾರ್ಡ್ಯಾ ಊರ್ಧ್ವಂ ಅಂದರೆ ತನಗೆ ನಿಶ್ಚಯ ಉಂಟಾಗಿದೆಯೋ ಭಕ್ತಿಯೋಗದಿಂದಲೇ ನಾನು ಪರಮಾತ್ಮನ್ನು ಪಡಿತಿದ್ದ ಅವನೇನ್ ಮಾಡಬೇಕು ಅಂತ ಹೇಳಿದ್ರೆ ಶಾಸ್ತ್ರ ರೀತಿಯಲ್ಲಿ ಹೋಗಬೇಕು ಮುನ್ನಡೆಯ ಶಾಸ್ತ್ರವನ್ನೇ ಅನುಸರಿಸಬೇಕು ಶಾಸ್ತ್ರವನ್ನು ಬಿಟ್ಟು ಹೋಗಬಾರದು ಪದ್ಮಪುರಾಣದ ಕಡೆ ಹೇಳಿ ಯಾರು ತಮಗೆ ಮನಸ್ಸಿಗೆ ತೋಚಿದಂತೆ ಶಾಸಕಗಳನ್ನು ರಚಿಸುತ್ತ ಅದನ್ನೇ ಆಚರಿಸುತ್ತಾರೆಯೋ ದೇವತೆಗಳು ಅವರನ್ನು ನಿಂದಿಸುತ್ತಾರೆ ಭೇದಗಳು ಅವರನ್ನು ನಿಂದಿಸುತ್ತವೆ ತಪಸ್ಸು ಕೂಡ ಅವರನ್ನು ತಿರಸ್ಕರಿಸುತ್ತದೆ ಹೀಗಾಗಿ ಅವರು ಶಾಸ್ತ್ರದ ವಿಧಿಯನ್ನ ಅನುಸರಿಸಲೇಬೇಕೇ ಹೊರತು ಅದನ್ನು ಹೋದು ಇದು ಸಾಧಕರಿಗೆ ಹೇಳಿರುವಂತಹ ಮಾತು ನಿಜಾರ್ ಊರ್ಧ ಶಾಸ್ತ್ರ ರಕ್ಷಣಂ ಇನ್ನು ಯಾರು ಆ ಒಂದು ಪರಾಭಕ್ತಿಯಲ್ಲಿ ನಿಲ್ಲುತ್ತಿರ್ತಾರೋ ಅವರಿಗೂ ಕೂಡ ಈ ಮಾತನ್ನು ಹೇಳಿದ್ದಾರೆ ನಾಲ್ಕು ನೀವು ಆ ಕ್ಷಣೆಯನ್ನು ಮಾಡಬೇಕು ಅಂತ ಯಾಕೆ ಹೇಗೆ ಅದು ಶಾಸ್ತ್ರದ ರಕ್ಷಣೆ ಅಂತ ಹೇಳಿದ್ರೆ ಈಗ ಅವರಿಗೂ ನಮ್ಮವರಿಗೆ ಈಗಿನ ಕಾಲದಲ್ಲಿ ವೇದ ಪುರಾಣ ಇತ್ಯಾದಿ ಈ ಆಧ್ಯಾತ್ಮಾಸ್ತ್ರೆಯೋ ಅದರಲ್ಲಿ ವಿಶ್ವಾಸವೇ ಇಲ್ಲ ಯೋ ಇದೆಲ್ಲ ಪುರಾಣಗಳು ಈ ಪುರಾಣ ಅಂತ ಹೇಳ್ತಾರೆ ಅಂದ್ರೆ ಏನು ಇಲ್ಲದ ಕಂತೆಗಳು ಈ ರೀತಿಯಾದಂತಹ ಒಂದು ಮನೋಭಾವ ಬೆಳೆದಿದೆ ಕಾರಣವೇನು ಇದ ಗೊತ್ತಾಗುತ್ತೆ ನಾಡಿಗೆ ಶಾಸ್ತ್ರಗಳಿದ್ದಾರೆ ಯಾಕೆ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಶಾಸ್ತ್ರ ಹೇಳೋರಲ್ಲ ಅದನ್ನು ಆಚರಿಸ್ತಾರೆ ಅನ್ನುವಂತಹ ಯಾವ ಗ್ಯಾರಂಟಿಯೂ ಇಲ್ಲ ಹೀಗಾಗಿ ಹೇಳೋದೊಂದು ಮಾಡೋದೊಂದು ಆಗಬಿಟ್ಟಿದೆ ಯಾವಾಗ ಈ ರೀತಿ ಆಗ್ತದೆಯೋ ಜನರಿಗೆ ವಿಶ್ವಾಸ ಉಂಟಾಗುವುದಿಲ್ಲ ನೋಡಿ ಸ್ವಾಮಿ ಅದಕ್ಕೆ ತಾನೇ ಬಂದಿರೋದು ಶಾಸ್ತ್ರ ಹೇಳೋಕೆ ಹೇಗಾಯ್ ತಿನ್ನೋಕೆ ಅಂತ ಅದಕ್ಕೆ ಬಂದಿರೋದು ಹೇಳೋದೊಂದು ಮಾಡೋದು ಯಾವಾಗ ಆಚಾರ್ಯರಾದವರನ್ನ ಸಾಮಾನ್ಯರು ನೋಡ್ತಾರೆಯೋ ಓ ವೇದ ಈ ರೀತಿ ಹೇಳಿದೆ ಪುರಾಣದಲ್ಲಿ ಈ ರೀತಿ ಹೇಳಿದೆ ಹಾಗೆ ನಿಮ್ ಜೀವನದಲ್ಲಿ ಇಲ್ಲಿ ಕಾಣಿಸ್ತಾ ಇಲ್ಬಲ್ಲ ಅಂತ ತಾಳೆ ಹಾಕ್ತಾರೆ ತಾಳೆ ಹಾಕಿದಾಗ ಅವ್ರಿಗೆ ವಿಶ್ವಾಸವೂ ಉಂಟಾಗೋದಿಲ್ಲ ಅಯ್ಯೋ ಹೇಳಿದೆ ನಿಜವೋ ಸುಳ್ಳೋದು ಅದೇ ಅಲ್ಲಿ ಆ ಭಕ್ತಿಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಎಲ್ಲ ಅಂಶಗಳು ಆ ಆಚಾರ್ಯನಾದವನ್ನ ಜೀವನದಲ್ಲಿ ಕಂಡು ಬಂದರೆ ಹಾಗೇನಾಗುತ್ತೆ ಜನಕ್ಕೆ ಅರೆ ಹೌದು ಹೌದು ಹೌದು ಇದೆಲ್ಲ ನಿಜ ಇದೆಲ್ಲ ನಿಜ ನೋಡು ಶಾಸ್ತ್ರದಲ್ಲಿ ಈ ರೀತಿ ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಮೊಟ್ಟ ಮೊದಲು ತಾಯಿಯನ್ನು ಉಪಾಸನೆ ಮಾಡಿದ್ದು ಶಾಸ್ತ್ರವನ್ನು ಬಿಟ್ಟು ಅವರು ಮೊದಲು ಕೇವಲ ವ್ಯಾಕುಲತೆ ವ್ಯಾಕುಲತೆಯಿಂದ ತಾಯಿ ಅಂತ ಹೇಳಿ ಆ ಕಾಳಿಯ ಸಾಕ್ಷಾತ್ಕಾರ ಮಾಡಿ ಮೇಲೆ ನಂತರ ತಮ್ಮ ಇನ್ನಿತರ ಉಪಾಸನೆಗಳನ್ನು ಶುರು ಮಾಡ್ತಾರಲ್ಲ ಎಲ್ಲ ಶಾಸ್ತ್ರದ ರೀತಿ ಬೈರಳಿ ಬರ್ತಾರೆ ಅವರ ಸಹಾಯಕ್ಕೆ ವೈಷ್ಣವ ತಂತ್ರದಲ್ಲಿ ಹೇಳಿರುವಂತಹ ಎಲ್ಲ ಈ ಅರವತ್ನಾಲ್ಕು ತಂತ್ರಗಳು ಹೇಳಿದೆಯೋ ಆ ಎಲ್ಲ ಸಾಧನೆಗಳನ್ನ ಶಾಸ್ತ್ರದ ರೀತಿಯ ಮಾಡಿಸ್ತಾಳೆ ಶ್ರೀರಾಮಕೃಷ್ಣ ಕೈಯಲ್ಲಿ ತಾಳಿ ಆಗ್ತಾ ಇದೆ ಅದನ್ನ ಹಾಕಿ ಮಧುರಾನಾಥನಿಗೆ ಒಮ್ಮೆ ಯಾಕೆ ಚೆನ್ನಾಗಿ ಶ್ರೀರಾಮಕೃಷ್ಣರು ಚೈತನ್ಯರಂತೆ ಯಾರು ಇವನು ಇದು ಮಾಡಿ ಇದ್ದಾರೆ ಅವ್ರಿಗೂ ಏನು ವ್ಯತ್ಯಾಸ ಏನೋ ಸ್ವಲ್ಪ ದೊಡ್ಡ ಸಂತರು ಅದು ಬಿಟ್ಟು ನೀನು ಅವರನ್ನ ಈ ರೀತಿ ಅವತಾರ ಅಂತೆಲ್ಲ ಹೇಳಿ ಕಲ್ಪಿಸ್ತಾ ಇದೆಯಲ್ಲ ಅವ್ರ ಮೊದಲೇ ಈ ಬಾಲ ಅವಸ್ಥೆಯಲ್ಲಿ ಇರತಕ್ಕಂಥವ್ರು ಏನೋ ಹೇಳಿದ್ರೆ ನೀವು ನಮ್ಗೆ ಬಿಟ್ಟು ನೀನು ಈ ರೀತಿ ಹೇಳಿ ಅವ್ರ ತಲೆ ಕೆಡಿಸ್ತಾ ಇದೆಯಲ್ಲ ಅಂತ ಹೇಳಿ ಅವನು ಆಕ್ಷೇಪಣೆ ಮಾಡ್ತಾಳೆ ಆಗ ಭೈರವಿ ಬ್ರಾಹ್ಮಣ ಹೇಳ್ತಾಳೆ ಬೇಕಿದ ನಿನ್ನ ಪಂಡಿತರ ಸಭೆಯನ್ನು ಕರೆಸು ನಾನು ನನ್ನ ಈ ವೈಷ್ಣವ ತಂತ್ರದ ಪ್ರಕಾರ ಮತ್ತು ಇವರ ಜೀವನದಲ್ಲಿ ನಡೆದಿರತಕ್ಕಂತಹ ಏನೇನು ಅನುಭವಗಳಿದೆಯೋ ಇದೆರಡರ ತಾಳೆಯ ಆಧಾರದ ಮೇಲೆ ಇವರು ಚೈತನ್ಯರಂತೆಯೇ ಒಬ್ಬ ಅವತಾರ ಪುರುಷರು ಅಂಬುದನ್ನು ಸಾಬೀತು ಮಾಡಿಸ್ತೀನಿ ಅಂತ ಹೇಳಿ ಆಕೆ ಅದೇ ವಾದ ಮಾಡಿ ತೋರಿಸ್ತಾ ಹೇಗೆ ತೋರಿಸದ್ದು ಹೀಗೆ ಅವರ ಜೀವನದಲ್ಲಿ ಏನಿದೆಯೋ ಅದು ಶಾಸ್ತ್ರದಲ್ಲೂ ಇದೆ ಶಾಸ್ತ್ರದಲ್ಲಿ ಯಾವ್ಯಾವ ಅನುಭವಗಳು ಬರೆದಿದೆಯೋ ಭಕ್ತಿಯೋಗಿಗೆ ಏನೇನು ಅನುಭವ ಇದೆಯೋ ಜೀವನಲ್ಲೂ ಕೂಡ ಅಭಿವ್ಯಕ್ತವಾಗಿದೆ ಹೀಗೆ ಹೇಳಿದಾಗ ಜನರಿಗೆ ಎಷ್ಟು ಹೋಗಿ ಆ ಶ್ರದ್ಧೆ ಬರುತ್ತೆ ಓ ಹೌದು ಹೌದು ಹೌದು ಅಕ್ಷರ ಅಲ್ಲ ಇದು ಅನುಭವ ಅದಕ್ಕೋಸ್ಕರ ಶಾಸ್ತ್ರ ಪ್ರಮಾಣವನ್ನು ಇನ್ನೊಂದು ಹೆಸರಿನಿಂದಲೂ ಕರೀತಾರೆ ಆಪ್ತವಾಕ್ಯ ಆಪ್ತವಾಕ್ಯ ಅಂತ ಹೇಳಿದ್ರು ಕೂಡ ಇದೆ ಆಪ್ತರು ಅಂತ ಹೇಳಿದ್ರೆ ಪ್ರಾಪ್ತರು ಯಾರಿಗೆ ಪ್ರಾಪ್ತಿಯಾಗಿದೆಯೋ ಭಗವಂತನ ಪ್ರಾಪ್ತಿಯೋ ಯಾರಿಗೆ ಜ್ಞಾನ ಪ್ರಾಪ್ತಿಯಾಗಿದೆಯೋ ಯಾರಿಗೆ ಭಕ್ತಿಯ ಪ್ರಾಪ್ತಿಯಾಗಿದೆಯೋ ಅವರು ಹೇಳಿದ್ದೆಲ್ಲ ಶಕ್ ನಾರು ನಾರದರು ಶಾಸ್ತ್ರಕಾರರು ಶಾಸ್ತ್ರವನ್ನು ರಚಿಸಿದರು ಯಾಕೆ ಅವರ ಅನುಭವಗಳನ್ನೇ ಇಲ್ಲಿಗೆ ಬರ್ಬೇಕಿದ್ದಾರೆ ಅದು ಹೇಗೆ ಬರ್ದಿದ್ದಾರೆ ಹಿಂದಿನ ಆಚಾರ್ಯರು ಹೇಗ ಬರ್ದಿದ್ದಾರೆ ಈಗ ನಾನಾಗ್ ನಾನೇ ರಚಿಸಿದ್ರೆ ನಾವೇ ನೀವು ಕೇಳ್ತೀರ ನಿಮಗ ಅನುಭವ ಆಗಿರ್ಬೋದೇನೋ ಹಾಗೇನು ಪೂರ್ವಾಚಾರ್ಯರು ಕೂಡ ಈ ರೀತಿ ಹೇಳಿದ್ದಾರೆ ಮುಂದೆ ಬರ್ತದ ಹೇಳ್ತಾರೆ ನಾರದ್ರೆ ಹೇಳ್ತಾರೆ ಊರ್ವಾಚಾರರು ಕೂಡ ಈ ರೀತಿ ಹೇಳ್ಕೊಂಡು ಬಂದಿದ್ದಾರೆ ಹೀಗಾಗಿ ನಾನು ಹೇಳು ಅವರು ಹೇಳಿದು ಟ್ಯಾಲಿ ಆಗ್ತಾ ಇದೆ ಮತ್ತು ನನ್ನ ಅನುಭವಕ್ಕೂ ಕೂಡ ತಾಳಿ ಆಗ್ತಾ ಇದೆ ಆದ್ರಿಂದ ಇದು ಶಾಸ್ತ್ರ ಒಂದು ಆಪ್ತರು ಅಂತ ಹೆಸರು ಇನ್ನೊಂದು ಹೆಸರು ಅವ್ರಿಗೆ ಏನಪ್ಪ ಹೆಸರು ಅಂದರೆ ಶಿಷ್ಟರು ಅಂತ ನೀವೆಲ್ಲ ಕೇಳಿರ್ಬೇಕು ಒಂದು ಶಬ್ದ ಶಿಷ್ಟಾಚಾರ ಶಿಷ್ಟಾಚಾರ ಅಂದ್ರೆ ಇದೆ ಶಿಷ್ಯರು ಏನೇನನ್ನು ಮಾಡ್ತಾರೆಯೋ ಅದೇ ಆಚಾರ ಶಿಷ್ಯ ಶಿಷ್ಯರು ಅಂದ್ರೆ ಯಾರು ಯಾರು ಶಾಸ್ತ್ರದ ರೀತಿಯಲ್ಲಿ ಉಪನಿಷತ್ತುಗಳು ಆ ರೀತಿಯಲ್ಲಿ ಮತ್ತು ಸ್ಮೃತಿ ಆ ರೀತಿಯಲ್ಲಿ ಜೀವನವನ್ನು ನಡೆಸಿ ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆಯೋ ಜ್ಞಾನವನ್ನು ಪಡ್ಕೊಂಡಿದ್ದಾರೆಯೋ ಮೋಕ್ಷವನ್ನು ಹೊಂದಿದ್ದಾವ ಅವರೇ ಶಿಷ್ಠರು ಬೇರೆ ಯಾರಲ್ಲ ಅವರು ನಡೆದಂತೆ ಯದ್ಯದಾಚರಿ ಶ್ರೇಷ್ಠ ತತ್ತದೇವೇತರೋ ಜನ ಸ ಯ ಪ್ರಮಾಣ ಕೂಡುತ್ತೆ ಸ ಲೋಕಃ ತತ್ ಅನುವರ್ತದೆ ಅವ್ರು ಯಾವುದನ್ನ ಹೇಗೆ ನಡೀತಾ ಇದ್ದಾರೋ ಜನರು ಅವರನ್ನು ನೋಡಿ ಅನುಸರಿಸ್ತಾರೆ ಹಿರಿಯ ಕಂಚಾಳಿ ಮನೆ ಮುಂದಿ ಅವರು ಆ ಥರ ಮಾಡ್ತಾ ಇದರಲ್ಲ ನಾನು ಆ ಥರ ಮಾಡ ಶಾಸ್ತ್ರ ರಕ್ಷಣ ಅಂತ ಎಲ್ಲಿ ಹೇಳ್ತಾರೆ ಅವರೂ ಕೂಡ ಶಾಸ್ತ್ರದ ಬೋಧಿಸಬೇಕು ಶಾಸ್ತ್ರದ ರೀತಿಯಲ್ಲೇ ಬೋಧಿಸಬೇಕು ಅದಕ್ಕೋಸ್ಕರ ಈ ಉಪನಿಷತ್ನಲ್ಲಿ ಬರ್ತವೆ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಅನ್ನುವಂಥ ಎರಡು ಶಬ್ದವನ್ನು ಉಪಯೋಗಿಸ್ತಾರೆ ಬ್ರಹ್ಮನಿಷ್ಠರು ಅನ್ನುವಂಥ ಒಂದೇ ಶಬ್ದವನ್ನು ಉಪಯೋಗಿಸಿದ್ರೆ ಸಾಕಾಗ್ತಿತ್ತು ಶ್ರೋತ್ರಿಯರು ಅಂತ ಯಾಕೆ ಯಾಕೆ ಹೇಳಿದ್ರು ಶ್ರೋತ್ರಿಯ ಅಂದ್ರೆ ಏನು ಶ್ರುತಿಯಲ್ಲಿ ಏನು ಹೇಳಿದೆಯೋ ಅದು ಹೊರಗಿದ್ದೆ ಶ್ರುತಿ ಅಂದರೆ ಶಾಸ್ತ್ರ ವೇದಿ ಅಂತ ಹೇಳ್ತಾರೆ ಈರಿಸಿದ್ದಾರೆ ಮತ್ತೆ ಅವರು ಅದೇ ರೀತಿಯಾಗಿ ಉಪದೇಶವನ್ನು ಮಾಡ್ತಾರೆ ಬೇರೆ ರೀತಿಯಿಂದ ಉಪದೇಶ ಮಾಡುವುದು ಹೀಗಾಗಿ ಶ್ರೋತ್ರಿಯರು ಬ್ರಹ್ಮನಿಷ್ಠ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವಶ್ಚಯ ದಾಢ್ಯ ಊರ್ಧ್ವಂ ಶಾಸ್ತ್ರ ರಕ್ಷಣಂ ಇಲ್ಲದೆ ಹೋರಾಡುತ್ತಂತೆ ಅನ್ಯಥಾ ಪಾತಿಥ್ಯ ಶಂಕಯ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಒಂದು ವೇಳೆ ಶಾಸ್ತ್ರವನ್ನು ಅನುಸರಿಸದೆ ಹೋದರೆ ಏನಾಗ್ತಿದೆ ಅಂದರೆ ನಮ್ಮ ಮನಸ್ಸಿಗೆ ಬಂದದ್ದನ್ನು ನಾವು ಆಚರಿಸ್ತೇವೆ ಅವನ್ ಯಾವನೋ ಹೇಳ್ದೂನ್ ಯಾವನೋ ಹೇಳ್ದ ಮಿಸ್ಟರ್ ಎಕ್ಸ್ ಹೇಳ್ದ ಮಿಸ್ಟರ್ ವೈ ಹೇಳ್ದ ಇಲ್ಲಿ ಮಾಡುವ ಈಗ ಹಾಗೆ ಕೃಷ್ಣ ಹೇಳ್ದಂದ್ರೆ ಏನು ಏನು ಕೃಷ್ಣ ಹೇಳ್ದೆ ಅವನೇನು ಇಲ್ಲ ಅವನು ಹೇಳ್ದು ಒಬಾಮ ಹೇಳ್ದಂತೆ ಹಾಗೆ ಈಗಿನ ಕಾಲದ ಹಾಗೆ ಅವ್ರದ್ದೊಂದು ಐಕಾನ್ ಇದೆ ಅವ್ರಿಗೆ ಯಾರ ಮೇಲೆ ಶ್ರದ್ಧೆಯೋ ಅವ್ರು ಹೇಳಿದಂತೆ ಅಳಿತಾರೆ ಯಜ್ಞದ ಆಚರಣಕ್ಕೆ ಶ್ರೇಷ್ಠ ನಾವು ಯಾರನ್ನ ಶ್ರೇಷ್ಠರು ಅಂತ ಭಾವಿಸಿದ್ದೇವೆಯೋ ನಿಜವಾಗಿ ಆಗಿರುವುದಲ್ಲ ಭಾವಿಸಿದ್ದೇವೆಯೋ ಶಬ್ದ ನೋಡಿ ಶ್ರೇಷ್ಠರಾಗಿರುವುದಲ್ಲ ಈಗ ಶಾರುಖ್ ಖಾನ್ ಶ್ರೇಷ್ಠರು ಅಂತ ಹೇಳಿಬಿಟ್ಟು ಇವಕ ಭಾವ ಭಾವನೆ ಹೀಗಾಗಿ ಅವನ ಕೋತಿಯಂತೆ ಕೂಡಿದಂತೆ ಎಲ್ಲ ಇವರು ಕೋತಿಯಂತೆ ಕೂಡಿರು ನಾಳೆ ಸ್ಟೈಲ್ ಮಾಡ್ತಾ ಇದ್ದಾರೆ ಫ್ಯಾಷನ್ ಮಾಡ್ತಾ ಇದ್ದಾರೆ ನಾಳೆದ್ದು ಇವ್ರದ್ದು ಎಲ್ಲ ಅದೇ ರೀತಿಯಲ್ಲಿ ಅರ್ಧ ಅರ್ಧ ಶಡ್ಡಿ ಅರ್ಧ ಕಾಟ ಅದೇ ಒಂದು ಸ್ಟೈಲ್ ಯಾಕೆ ಎದ್ದಾತು ಶ್ರೇಷ್ಠ ಶ್ರೇಷ್ಠರು ಏನಾದ್ರು ಅದನ್ನೇ ಆಚರಿಸ್ ಶ್ರೇಷ್ಠರು ಅಂದ್ರೆ ಅವನು ಪಾಲಿಗೆ ಯಾರು ಸಿನಿಮಾ ನಟ ಯಾರು ಚಿತ್ರದಲ್ಲಿ ಶ್ರೇಷ್ಠರೋ ಅವರಲ್ಲ ಯಾರು ಗುಣದಲ್ಲಿ ಶ್ರೇಷ್ಠರೋ ಅವರಲ್ಲ ಇವನ ಪಾಲಿಗೆ ಯಾರು ಫೇಮಸ್ ಯಾರು ಶ್ರೀಮಂತರೋ ಯಾರು ಭಾಗ್ಯರೋ ಯಾರು ಅಧಿಕಾರದಲ್ಲಿ ಇರ್ತಕ್ಕಂಥವರೋ ಅವರು ಮಾತ್ರ ಶ್ರೇಷ್ಠರು ಅವರು ನಡೆದಂತೆ ನಾನು ಬಂದ್ಬಿಟ್ಟಿದೆ ಸ್ವಾಮಿ ಅವರೇ ತಲೆ ಹೊಡಿದ್ದಾರೆ ನಾವ್ ಯಾಕೆ ಹೊಡಿಬಾರ್ದು ಈ ಒಂದು ಅವರೇ ಘೋಟಾಲ ಮಾಡ್ತಾರಂತೆ ಹಗರಣ ಮಾಡ್ತಾರಂತೆ ನಾವು ಯಾಕೆ ಮಾಡಬಾರ್ದು ಹೀಗಿ ರೀತಿಯ ಧೋರಣೆ ಬಂತೆ ಹೊರತು ಏನಿದೆ ಪ್ರಿನ್ಸಿಪಲ್ ಏನಿದೆ ಆದರ್ಶ ಏನಿದೆ ಆ ಆದರ್ಶ ಅಂತ ನಾನೇನೆ ಈ ರೀತಿಯ ಮನೋಭಾವವನ್ನು ಯಾವ ತಂದೆ ತಾಯಿಗಳು ಹೇಳ್ಕೊಳ್ಳಿಲ್ಲ ತುಂಬ ಕಷ್ಟ ಇದೆ ಸಮಾಜ ತುಂಬ ಕಷ್ಟ ಇದೆ ಯಾವ ರೀತಿಯಲ್ಲಿ ಆದರ್ಶವನ್ನು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ತಾರೆಯೋ ಸಣ್ಣ ವಯಸ್ಸಿನಲ್ಲಿ ಅದನ್ನು ಏನಂತಾರೆ ಇಂಗ್ಲೀಷಲ್ಲಿ ಹಾರ್ಪಿಂಗ್ ಹೇಳ್ತಾರೆ ಹ್ಯಾಮರಿಂಗ್ ಅಂತ ಹೇಳ್ತಾರೆ ಆ ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಇವರು ಯದ ಶ್ರೇಷ್ಠ ಇವರು ಶ್ರೇಷ್ಠರು ನೋಡ್ಕೊಂಡು ಹೋಗ್ತಾರೆ ಯಾಗ್ಲಿಲ್ಲ ರೋಲ್ ಮಾಡಲು ಯಾರು ಸಿಗ್ಲಿಲ್ಲ ಅಂತ ಹೇಳಿ ಸುಲಭವಾಸ ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ಅವರು ಅನ್ಸರ್ಸ್ಕೊಂಡು ಹೋಗ್ತಾರೆ ಆಗ ಎಲ್ಲ ಸಮಾಜ ಒಂದು ಕುರಿ ಮಂದೆಯಂತೆ ಹಳ್ಳಕ್ಕೆ ಬೀಳ್ತದೆ ಇದಾಗ ಆದರ್ಶ ಏನು ಅಂಥೇಳಿ ಮನವರಿಕೆ ಮಾಡಿಕೊಳ್ಬೇಕು ಸಣ್ಣ ಪ್ರಾಯದಲ್ಲೇ ಅದಕ್ಕೆ ಮನವರಿಕೆ ಮಾಡಿಕೊಳ್ಬೇಕು ಅಥ ಇಲ್ಲದೆ ಹೋದರೆ ಪಾತಿಥ್ಯಶಂಕಯ ಬೀಳುವಂತಹ ಭಯವಿದೆ ಅಂತ ಏನು ಬಿದ್ದೆ ಹೋಗ್ತಾರೆ ಭಯ ಪಡಬೇಕಾದ್ದೇ ಇಲ್ಲ ನಿಶ್ಚಿಂತೆಯಿಂದ ಬೀಳ್ಬಹುದು ಭಯ ಪಡಬೇಕಾದ್ದೇ ಇಲ್ಲ ಬಿದ್ದೇ ಬೀಳ್ತಾರೆ ಶಾಸ್ತ್ರವನ್ನು ಅನುಸರಿಸದೇ ಹೋದವರು ಬಿದ್ದೇ ಬೀಳುವುದು ಖಚಿತ ಯಾವ ಸಂಶಯವೇ ಇಲ್ಲ ಸಂಶಯವೇ ಇಲ್ಲ ನಿಸ್ಸಂಶಯವಾಗಿ ಅದನ್ನು ಅವ್ರು ಹೇಳ್ತಾರೆ ಹೀಗಾಗಿ ಇಡೀ ಸಮಾಜ ಪತನದಲ್ಲಿ ಇರ್ತದೆ ಬೀಳ್ತವೆ ಸಮಾಜವನ್ನು ಮೇಲೆದಬೇಕಾದ್ರೆ ಹಾಗೂ ಸಮಾಜದ ಅಂಗವಾಗಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಎದಬೇಕಾದ್ರೆ ಶಾಸ್ತ್ರ ರಕ್ಷಣೆಯನ್ನು ಮಾಡಲೇಬೇಕು ಹೇಗೆ ಮಾಡಬೇಕು ಇರತಕ್ಕಂಥದ್ದನ್ನ ತನ್ನ ಜೀವನದಲ್ಲಿ ಅನುಸರಿಸಿದಾಗ ಶಾಸ್ತ್ರದ ಮೇಲೆ ಇತರರಿಗೆ ಶ್ರದ್ಧೆಯನ್ನು ಬಂದು ಕಿರಿ ಶ್ರದ್ಧೆಯನ್ನು ಬಂದು ಹೇಳ್ತಾನೆ ತಂದೆ ಮಗೋ ಕದಿಬಾರ್ದೋ ಆದರೆ ಆಫೀಸ್ ಪೆನ್ ಎತ್ಕೊಂಡ್ ಬರ್ತಾರೆ ಮಕ್ಕಳ ಅವ್ರು ಟ್ಯಾಲಿ ಮಾಡುತ್ತೆ ತಾಳೆ ಹಾಕುತ್ತೆ ಏನಿದು ಅಪ್ಪ ಹೇಳಿದ್ರು ಕದಿಬಾರ್ದು ಅಪ್ಪ ಎಲ್ಲಿಂದ ಪೆನ್ ತಗೊಂಡ್ ಬಂದ್ರಲ್ಲ ಆ ಪೆನ್ ದುಡ್ಡು ಕೊಟ್ಬಿಟ್ಟು ತಗೊಂಡ್ ಬಂದ್ರ ಅಥವಾ ಹಾಗೆ ತೆಗೆದುಕೊಂಡು ಬಂದ್ರ ಕದಿಯುವುದು ಅಂದ್ರೆ ಏನು ಅಂತ ಟ್ಯಾಲಿ ತಾಳೆ ಮಾಡುತ್ತ ಸಣ್ಣ ಮಕ್ಕಳಿದಾರಲ್ಲ ಅವು ಹೇ ಅಂತ ಹೇಳಿದ್ರೆ ನೀವು ಹೇಳಿದ್ದನ್ನು ಕೇಳುವುದಿಲ್ಲ ಹೇಳಿದ್ದನ್ನು ಕೇಳುವುದಿಲ್ಲ ಮಾಡಿದ್ದನ್ನು ಅನುಕರಿಸುತ್ತವೆ ಇದು ಅವು ಒಂದು ಈ ಮಾನಸಿಕ ಧರಣೆಯೇ ಹಾಗೆ ಸಣ್ಣ ಮಕ್ಕಳ ಮಾನಸಿಕ ಧೋರಣೆಯೇ ಹಾಗೆ ಹಿರಿಯರು ಏನು ಮಾಡ್ತಾರೆಯೋ ಆ ರೀತಿ ನಡೆದುಕೊಳ್ತವೆ ಎಂದು ಹೇಳಿದ್ದನ್ನು ತಿಳುವುದಿಲ್ಲ ಹೀಗಾಗಿ ತಂದೆ ತಾಯಿಗೂ ಹುಷಾರಾಗಿರಬೇಕು ಬೋಧವಾರ ಅಥವಾ ಆಚಾರ್ಯರಾದ ಬೋಧಿಸುವ ಹುಷಾರಾಗಿರಬೇಕು ಅನ್ಯಥಾ ಪಾತಿತ್ಯ ಶಂಕೆಯ ಬೀಳುವ ಭಯವಿದೆ ಸಮಾಜ ಬಿದ್ದು ಬಿಡುವಂತಹ ಭಯವಿದೆ ಗುರಿ ಮುಟ್ಟುವುದಿಲ್ಲ ಅದನ್ನು ಹೇಳ್ತಾ ಇದ್ದಾರೆ ಲೋಕೋಪಿ ತಾವದೇವ ಭೋಜನಾ ಧಾರಣಾವಧಿ ಅಂತ ಹೇಳಿದ್ರೆ ಲೋಕ ಈ ತಾವದೇವ ಈ ಲೋಕವೂ ಕೂಡ ಅದೇ ರೀತಿಯಲ್ಲಿ ಈ ಲೋಕವೂ ಕೂಡ ಅದೇ ರೀತಿ ಅಂತ ಹೇಳಿದ್ರೆ ಲೌಕಿಕ ಜೀವನವನ್ನು ನಡೆಸಬೇಕಾದ್ರೂ ಕೂಡ ಕೇವಲ ಶಾಸ್ತ್ರವನ್ನು ಹೇಳ್ತಾ ಇಲ್ಲ ಭಕ್ತಿಶಾಸ್ತ್ರವನ್ನೇ ಹೇಳ್ತಾ ಇಲ್ಲ ನಾವು ಸಾಮಾನ್ಯ ಜೀವನದಲ್ಲಿ ಇರಬೇಕಾದ್ರೂ ಕೂಡ ಲೋಕದು ಅದೇ ರೀತಿ ತಾವದೇವ ಶಾಸ್ತ್ರವನ್ನು ಅನುಸರಿಸಿಕೊಂಡೇ ಇರಬೇಕು ಹಾಟಿ ಜೀವನಿಸಬೇಕು ಯಾವ ರೀತಿ ಭಕ್ತಿಶಾಸ್ತ್ರಗಳಿಗೆ ಅಥವಾ ಭಕ್ತಿಕೂಲಕರವಾಗಿರುವಂತೆ ಮತ್ತು ಅದಕ್ಕೆ ವಿರೋಧವಾದಂತಹ ಆಚರಣೆಗಳು ಉತ್ತಾಸೀನತೆ ಇರುವಂತೆ ಆಚರಿಸಬೇಕು ಲೋಕದಲ್ಲಿ ಹಾಗೆಯೇ ನಮ್ಮ ಬದುಕು ಯಾವ ರೀತಿ ಇದಿರಬೇಕು ಆಚರಣೆ ಇರಬೇಕು ಭೋಜ ವ್ಯಾಪಾರಸ್ತು ಆ ಶರೀರ ಧನ ಕರ್ತವ್ಯ ಅಂತ ಇರ್ತದೆ ಲೋಕದಲ್ಲಂತೂ ನಾವು ಮಾಡಲೇಬೇಕು ತಂದೆಯಾದವನು ಮಗನಿ ಮಗನಾದವನು ತಂದೆಗೆ ಅಥವಾ ಗಂಡನಾದ ಪತ್ನಿಗೆ ಪತ್ನಿಯಾದ ಗಂಡನಿಗೆ ಪರಸ್ಪರ ಏನೇನು ಒಂದು ಕರ್ತವ್ಯ ಅಂತಕ್ಕಂಥದ್ದು ಏನೋ ಇರ್ತದೋ ಅದನ್ನು ಪಾಲೇಬೇಕು ಲೋಕೋಪಿ ತಾವದೇ ಇರಬೇಕು ಶರೀರಕ್ಕೆ ಒಂದು ಕರ್ತವ್ಯ ಇದೆಯಲ್ಲ ಶರೀರ ಧರ್ಮದ ಕರ್ತವ್ಯ ಅದು ಅದೂ ಕೂಡ ತನ್ನಿಂತಾನೇ ನಡೆದುಕೊಂಡು ಹೋಗ್ತದೆ ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಆಸಕ್ತಿಯನ್ನು ತೋರಿಸುವುದು ಬೇಡ ಭೋಜನ ವ್ಯಾಪಾರಸ್ಥರು ಭೋಜನಾದಿ ವ್ಯಾಪಾರಸ್ಥರು ಊಟವೇ ಮುಂತಾದ ವಿಷಯಗಳಲ್ಲಿ ಯಾವ ರೀತಿ ಹೇಗೆ ತನ್ನಿಂದ ತಾನೇ ಅವನ ಟೈಮ್ಗೆ ಟೈಮ್ಗೆ ಅದನ್ನು ನಡ್ಕೊಂಡು ಹೋಗ ಆ ಭಗವದ್ಗೀತೆಯಲ್ಲಿ ಇದೆಯಲ್ಲ ಯಾವ ರೀತಿಯಲ್ಲಿ ಆ ಸ್ಥಿತಪಟ್ಟನಾದನು ಅವನ ಶರೀರ ಉಸಿರಾಡ್ತಾ ಇರಬೇಕಾದ್ರೆ ಮೂಸ್ತಾ ಇರಬೇಕಾದ್ರೆ ಓಡಾಡ್ತಾ ಇರಬೇಕಾದ್ರೆ ಕೂತ್ಕೊಳ್ತಿರ್ಬೇಕಾದ್ರೆ ಅವನು ಬ್ರಹ್ಮದಲ್ಲಿ ತಾನು ಸ್ಥಿತನಾಗಿರ್ತಾನೆ ಈ ಶಿರದ ಚಟುವಟಿಕೆಗಳು ತನ್ನಿಂದಾನೇ ನಡೀತಾ ಹೋಗ್ತದೆ ಅದಕ್ಕೆ ಏನೇನು ಕೊಡಬೇಕು ಅಂತ ಶ್ರೀರಾಮಕೃಷ್ಣರು ತುಂಬಾ ಚೆನ್ನಾಗಿ ಹೇಳುವುದುಂಟು ಈ ಶರೀರ ಅಂತಕ್ಕಂಥದ್ದು ಒಂದು ಶವ ಶಿರ ಅಂತಕ್ಕಂಥದ್ದು ಒಂದು ಶವ ನಿಜವಾಗಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಾಣ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಇಲ್ಲಿ ವ್ಯತ್ಯಾಸ ಏನಾದ್ರೆ ಇದೆ ಇಲ್ಲ ಅಷ್ಟೇ ಪ್ರಾಣ ಹೋದ್ರೆ ಶವವೇ ಎಲ್ಲಿ ತನಕ ಜ್ಞಾನ ಬರೋದಿಲ್ವೋ ಅಲ್ಲಿ ಶವ ಅದು ಶವ ಸಾಧನೆ ಅಂತ ಒಂದು ತಂತ್ರದಲ್ಲಿ ಒಂದು ಸಾಧನೆ ಬರ್ತದೆ ಐನಂದ್ರೆ ಸಾಧಕನಾರನು ಶವದ ಮೇಲೆ ಕೂತ್ಕೊಳ್ಳಿರ್ತಾನೆ ಕೂತ್ಕೊಳ್ಬೇಕು ಶವದ ಎತ್ತೆ ಅಂತ ಹೇಳಿದ್ರೆ ಕೆಲವೊಂದು ಅಲೌಕಿಕ ಶಕ್ತಿಗಳು ಅವನಲ್ಲಿ ಸಿದ್ಧಿಗಿಂತ ಮುಂಚೆ ಉನ್ನತವಾದಂತ ಸಿದ್ಧಿಗಿಂತ ಮುಂಚೆ ಈ ಅಲೌಕಿಕ ಸಿದ್ಧಿಗಳು ಬರ್ತದೆ ಆ ತನ್ನ ಮುಖಿಗಿಂತ ಅವನು ಶವಕ್ಕೆ ಪ್ರಾಣ ಸಂಚಾರವನ್ನು ಶವ ಬಾಧಿತ ಆಗ ಹೆದಿರ್ಬಾರ್ದು ಅವನು ಅದಕ್ಕೋಸ್ಕರ ಈ ಶವ ಸಾಧನೆಯನ್ನು ಮಾಡಿದವರು ವೀರ ಸಾಧಕರು ಮಾತ್ರ ಹೇಡಿಗಳಿಗೆ ಸಾಧ್ಯವಿಲ್ಲ ತಂತ್ರದಲ್ಲಿ ಇರತಕ್ಕಂಥ ಸಾಧನೆಗಳು ಹೇಡಿಗಳಿಗೆ ಸಾಧ್ಯವಿಲ್ಲ ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಬಾಯಿ ಬಿಡ್ತದೆ ಅದು ತನ್ನ ಒಂದು ಪ್ರಾಣದಿಂದ ಬಾಯಿ ಬಿಡುವುದಿಲ್ಲ ಇವನ ಒಂದು ಶಕ್ತಿ ಇದೆಯಲ್ಲ ಅದಕ್ಕೆ ಶಕ್ತಿಯಿಂದ ಅದಕ್ಕೆ ಶಕ್ತಿ ಬರ್ತದೆ ಸಂಚಾರ ಆಗ ಹಾ ಬಾಯಿ ಬರ್ತದೆ ಆಗ ಈತ ಸಾಧಕ ನಾವು ಏನು ಮಾಡಿ ಕಳ್ಳಕೋರಿ ತಗೊಂಡು ಬಾಯಿಗೆ ಆಗ್ತಾವೆ ಅದಕ್ಕೆ ಬಾಯಿ ಆಗ್ತಾವೆ ಆಗ ಅವರನ್ನ ಏನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಂಸಾರದಲ್ಲಿ ಈ ಶರೀರವನ್ನು ಹೇಗೆ ನೋಡ್ಕೊಳ್ಬೇಕು ಈ ಶರೀರಕ್ಕೆ ಅವಾಗವ ಬಾಯ್ಬಿಡುತ್ತಲ್ಲ ಯಾವಾಗ ಬೆಳಿಗ್ಗೆ ಉಪಾಹಾರದ ಸಮಯದಲ್ಲಿ ಮಧ್ಯಾಹ್ನ ಭೋಜನದ ಸಮಯದಲ್ಲಿ ಸಾಯಂಕಾಲ ಕಾಫಿಯ ಸಮಯದಲ್ಲಿ ಶರೀರ ಧರ್ಮ ಅಂತಕ್ಕಂಥದ್ದು ಇರ್ತದಲ್ಲ ರಾತ್ರಿ ಭೋಜನ ಸಮಯದಲ್ಲಿ ಹಾ ಅಂತ ಬಾಯ್ಬಿಡುತ್ತೆ ಬೇಕು ಅಂದರೆ ಶರೀರ ಪೋಷಣೆಗೆ ಬೇಕು ಆಗ ಕಿಂಚಿತ್ತು ಹೀಗೆ ಹಾಕೋದು ಇಲ್ಲದೆ ಹೋದರೆ ನೀವು ತಿಂತು ಉದ್ರಕ್ಕೋಸ್ಕರವೇ ಹಗಲು ಚಿತ್ಕೊಡ್ಬೇಕಾಗುತ್ತೆ ಭಕ್ತನಾದವನಿಗೆ ಅಂಡರ್ಲೈನ್ ಮಾಡ್ಕೊಡಿ ತಿರ್ಗಾ ಇನ್ನ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅಲ್ಲ ಎಲ್ಲಿರಲ ಎಲ್ಲರಿಗೂ ಅಲ್ಲ ಭಕ್ತನಾದವ ಜೀವನ ಯಾವ ರೀತಿ ಇರಬೇಕು ಕೇವಲ ಶರೀರ ಯಾತ್ರಾ ಶ್ರೀಕೃಷ್ಣ ಭಗವದ್ಗೀತೆ ಕೇವಲ ಶರೀರ ತಕ್ಕಂದು ಯಾತ್ರೆ ಯಾತ್ರೆಯಲ್ಲಿ ಏನ್ ಮಾಡ್ತೀರಾ ಈಗ ಉದಾಹರಣೆಗೆ ಮುಲ್ಲಗ್ದ್ದೀನ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಎಲ್ಲಿ ತನಕ ಕತ್ತೆ ಬೇಕು ಎಲ್ಲಿ ತನಕ ಊರಿನಿಂದ ಮನೆ ಬಾಗಲ ತನಕ ಬೇಕ ಆಮೇಲೆ ಯಾರು ಹೇಳುದಿಲ್ಲ ಕತ್ತೆಗೆ ಮನೆ ಒಳಗೆ ಯಾರ ಹೇಳ್ತೀವ ಕತ್ತೆನ ಯಾರೋ ಮನೆ ಒಳಗಿಸಿಲ್ಲ ಕತ್ತೆ ಕೇವಲ ಬಾಗಲ ತನಕ ಮಾತ್ರ ಇದೆ ಹಾಗೆ ಈ ಶರೀರದ ಪೋಷಣೆ ಎಲ್ಲಿ ತನಕ ಇರಬೇಕು ಅತಿ ಇರಬಾರ್ದು ಸಾಧನೆಗೆ ಅನುಕೂಲವಾಗಿರುವಂತೆ ಸಾಧನೆಗೆ ವಿರೋಧ ಹಗಲು ರಾತ್ರಿ ಇಶಿರದ ಇದ್ರೆ ಮನಸ್ಸು ಶರೀರದಲ್ಲೇ ಇರ್ತದೆ ಹೇಗೆ ಅವನು ಕತ್ತೆ ಬಿಟ್ಟು ಒಳಗೆ ಮನೆಯ ಕಾಲಿ ಹೇಳಕ್ ಸಾಧ್ಯವಿಲ್ಲವೋ ಕತ್ತೆ ಮೇಲೆ ಅಷ್ಟು ಪ್ರೇಮ ಅಯ್ಯೋ ಕತ್ತೆ ಬಿಟ್ಟು ಮನೆಯೊಳಗೆ ಹೋಗ್ಬೇಕೆ ಅಂತ ಮನೆಯೊಳಗೆ ಹೇಗೆ ಹೋಗ್ತಾನ ಪಾಪ ಕತ್ತೆ ಮೇಲೆ ಪ್ರೇಮ ಸ್ವಲ್ಪವಾದ್ರೂ ಬಿಟ್ರೆ ಮನೆಯೊಳಗೆ ಹೋಗ್ತಾನೆ ಎಷ್ಟು ಉಪಯೋಗವೋ ಅಷ್ಟು ಮಾತ್ರ ಈ ಶರೀರವನ್ನು ಉಪಯೋಗಿಸ್ಕೊಳ್ಬೇಕು ಅದನ್ನ ಹೇಳ್ತಾ ಇದ್ದೀನಿ ಭೋಜನಾದಿ ವ್ಯಾಪಾರಸ್ತು ಆ ಶರೀರ ಧಾರಣಾವಧಿ ಹಾಗೆ ಕೂಡ ಶೌಚವೂ ಕೂಡ ಅತಿಯಾದ ಮಡಿವಂತಿಕೆ ಸಲ್ಲದು ಆಧ್ಯಾತ್ಮಿಕ ಜೀವನ ನಿಜವಾಗಿಯೂ ಈ ಅತಿ ಮಡಿಯನ್ನು ಯಾರು ಮಾಡ್ತಾರೋ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅವರಿಗೆ ಆಧ್ಯಾತ್ಮಿಕ ಜೀವನದ ಪ್ರವೇಶ ಇಲ್ಲ ನೋಡಿ ಹೇಗಿದೆ ಶ್ರೀರಾಮಕೃಷ್ಣರಿಗೂ ಮತ್ತು ಬೇರೆಯವ್ರಿಗೂ ಇರತಕ್ಕಂಥ ವ್ಯತ್ಯಾಸ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಅತಿ ಮಡಿಯನ್ನು ಮಾಡ್ತೀರಿದ್ರು ಮಡಿ ಎಲ್ಲಿದೆ ಮನಸ್ಸಿನಲ್ಲಿ ಇದೆ ಮೈಲಿಗೆ ಎಲ್ಲಿದೆ ಮನಸ್ನಲ್ಲಿದೆ ಎಷ್ಟು ಬೇಕೋ ಕ್ಲೆಂಡ್ಲಿನೆಸ್ ಶೌಚ ಶುಚಿತ್ವ ಅಷ್ಟು ಮಾತ್ರ ಶುಚಿತ್ವ ಹಗಲು ಎರಡು ಅದ್ರ ಬಗ್ಗೆ ಶ್ರೀರಾಮಕೃಷ್ಣ ಒಬ್ಬ ಭಕ್ತನಿಗೆ ಹೇಳಿದ್ರು ಉಂಟು ಭಕ್ತ ಅಂತ ಹೇಳಿದ್ರೆ ಅವರ ಶಿಷ್ಯನೇ ಅವನಿಗೆ ಶಡವನ್ನ ಯಾರು ಹೇಳ್ಕೊಟ್ಟಿದ್ದಾರೆ ಹಠಯೋಗದ ಪ್ರಕ್ರಿಯೆಗಳನ್ನ ನೇತಿ ಧೋತಿಯನ್ನು ಮಾಡ್ತಾ ಇರೋದನ್ನೇ ನೋಡ್ತಾ ಇರ್ತಾನೆ ಅವಾರು ಕಿವಿ ಹಿಡ್ಕೊಂಡು ಬಂದು ಇಲ್ಲಿ ಹೇಳ್ತಾರೆ ನೀನು ಯಾವಾಗಲೂ ಈ ನೇತಿ ದೋತಿ ಯಾವ ರೀತಿ ಮಾಡ್ತಾರಿಯೋ ಹಗಲು ಇರಲು ನಿನ್ನ ಮನಸ್ಸಂತ ಶರೀರದ ಮೇಲೆ ನಿಂತಿರ್ತದೆ ಮೇಲ್ ಕೊಡ್ಬೇಕು ಭಗವಂತನ ಮೇಲ್ಕೊಡ್ಬೇಕು ಭಗವಂತನ ಪಾದದ ಮೇಲ್ ಕೊಡಬೇಕು ಅದನ್ನು ಬಿಡು ಶರೀರದ ಮೇಲೆ ಇದು ಸ್ವಚ್ಛವಾಗಿದೆಯೋ ಅಥವಾ ಅಶುಚಿಯಾಗಿದೆಯೋ ಅಂತ ಚಿಂತೆ ಮಾಡಿ ಶರೀರ ಯಾವತ್ತೂ ಸ್ವಚ್ಛ ಧ್ರುವ ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಸೂರ್ಯ ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಚಂದ್ರ ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಶರೀರ ಯಾವತ್ತು ಶುಚಿಯಾಗಿರ್ತದೆ ಇನ್ನೊಂದು ನನ್ನ ಶರೀರ ಅತ್ಯಂತ ಶುಚಿ ಅಂತ ಯಾವ ಏರಿಕೆ ಸಾಧ್ಯವಿಲ್ಲ ಎಷ್ಟು ಮನಸ್ಸು ಕೊಡಬೇಕೋ ಅಷ್ಟು ಮನಸ್ಸು ಮಾತ್ರ ಕೊಡಬೇಕು ಅದನ್ನು ಇಲ್ಲಿ ತುಂಬ ಒತ್ತಿ ಹೇಳ್ತಾ ಇದ್ದಾರೆ ತಾಮದೇಯ ಒಂದು ಶಬ್ದ ಹಾಕಿರ ತಾವದೇವ ಅಷ್ಟೇ ಅಂತ ಅದಕ್ಕಿಂತ ಚೆಲ್ಲ ಅಂತ ಅದಕ್ಕಿಂತ ಹೆಚ್ಚು ಮನಸ್ಸು ಕೊಡಬಾರದು ಶರೀರಕ್ಕೆ ಆಗಲಿ ಅಥವಾ ಶರೀರಕ್ಕೆ ಸಂಬಂಧಪಟ್ಟಂತಹ ವಿಧಿವಿಧಾನಗಳಿಗೆ ಎಷ್ಟು ಒತ್ಪುಟ ಮಾಡಬೇಕು ಸ್ವಾಮಿ ದಿನಕ್ಕೆ ಎಷ್ಟು ಸ್ನಾನ ಮಾಡಬೇಕು ಎಷ್ಟು ಸಲ ಸ್ನಾನ ಮಾಡಬೇಕು ಎಷ್ಟು ಪ್ರಾಣಾಯಾಮ ಮಾಡಬೇಕು ಅಥವಾ ಎಷ್ಟು ಪೂಜೆ ಮಾಡಬೇಕು ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ಅದನ್ನು ನಾವು ಒತ್ತಿ ಒತ್ತಿ ಹೇಳಬೇಕು ಯಾವುದೇ ನಮ್ಮ ಜೀವನದಲ್ಲಿ ಭಕ್ತನ ಅಂತವನ್ನ ಜೀವನ ಜೀವನ ಅಂತ ಹೇಳಿದ್ರೆ ಅದು ಕ್ವಾಲಿಟೇಟಿವ್ ಲೈಫ್ ಅಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್ ಕ್ವಾಂಟಿಟಿ ಅಲ್ಲ ಭಕ್ತಿಯನ್ನು ಬೆಳೆಸ್ಕೊಳ್ಳೋದು ಮಾತ್ರ ಮುಖ್ಯವಾಗಬೇಕೇ ಹೊರತು ಬೇರೆ ಯಾವುದೂ ಮುಖ್ಯವಾಗಬಾರ್ದು ಅದೇ ಅನಮನ್ಯ ಅಲ್ಲಿ ಕನೆಕ್ಷನ್ ಇಷ್ಟಗೂ ಕನೆಕ್ಷನ್ ಹೇಳ್ತಾ ಬಂದವರು ಅನ್ಯ ಅಂದರೆ ಇವೆಲ್ಲ ಅನ್ಯ ಎಷ್ಟು ಬೇಕೋ ಅಷ್ಟಿದ್ರೆ ಅದು ಅನನ್ಯ ನಮ್ಮ ಸ್ನೇಹಿತರು ಬಂದರು ಹಾ ಆಯಿತು ಸಂತೋಷ ಇದು ಅನನ್ಯ ಪಟ್ಟ ಹೊಡಿತಾ ಹರಟೆ ಹೊಡಿತಾ ಇರ್ತೀನಿ ಇದು ಅನ್ಯ ನೋಡಿ ನೀವೇ ನೋಡ್ಬೋದು ಹೇಗೆ ಅನ್ಯ ಅನನ್ಯ ಹೇಗಾಗ್ತದೆ ಭಕ್ತನ ಜೀವನದಲ್ಲಿ ಹೇಗಾಗ್ತದೆ ಅಂತ ಎಷ್ಟು ನನ್ನ ಉದ್ದೀಪನಗೊಳಿಸಿಕೊಳ್ಬೇಕಾದ್ರೆ ಎಷ್ಟು ವ್ಯವಹಾರಗಳು ಲೋಕದ ವ್ಯವಹಾರಗಳು ಬೇಕೋ ಅದನ್ನು ನಾನು ಮಾಡಿದರೆ ಅದು ಅನನ್ಯ ಅದಕ್ಕಿಂತಲೂ ಹೆಚ್ಚು ಮಾಡಿದೆ ನನ್ನ ಸಾಧನೆಗೆ ಭಂಗ ಬಂದರೆ ನನ್ನ ಸಾಧನೆಗೆ ಅಡಚಣೆ ಬಂದರೆ ಇಲ್ಲಿ ಯಾವುದೋ ಒಂದು ಇದು ಇಲ್ಲ ಏನೋ ಪರಿಮಾಣ ಒಬ್ಬರಿಗೆ ಇಷ್ಟು ಅನ್ನ ಇಷ್ಟು ಅವರ ಪುರಸ್ಕಾರ ಇಲ್ಲ ಅನ್ಯ ಇಷ್ಟು ಅನನ್ಯ ಹೇಗೆ ಅಂತ ಹೇಳಿದ್ರೆ ಕೆಲವರು ಹೊಟ್ಟೆ ಬದು ಕೆಲವ್ರು ಹೊಟ್ಟೆ ಸಣ್ಣ ಕೆಲವ್ರಿಗೆ ಇಷ್ಟು ಊಟ ಮಾಡೋದು ಸಾಕಾಗುತ್ತೆ ಕೆಲವ್ರಿಗೆ ಇಷ್ಟು ಊಟ ಮಾಡೋದು ಸಕ್ಕಾಗುತ್ತೆ ಆದರೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನು ಮಿತ ಬುಕ್ ಮಿತವಾಗಿ ಊಟ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಮಿತ ಅಂದ್ರೆ ಏನು ತುಂಬ ಸೂಕ್ಷ್ಮ ಮಿತ ಅಂದ್ರೆ ಎಷ್ಟು ಮಿತ ನಾನೊಂದು ಹೇಳಿಬಿಡ್ತೀನಿ ಇನ್ನೂರು ಗ್ರಾಮ್ ಊಟ ಮಾಡಿ ಸಾಕು ಅಂತ ಆಗ ಪಾಪ ದೊಡ್ಡ ಹೊಟ್ಟೆ ಇದ್ದವರಿಗೆ ಏನಾಗುತ್ತೆ ಏ ಮಾ ಇನ್ನೂರು ಗ್ರಾಮ್ ಊಟ ಮಾಡಲು ನಾನು ಸಾಕಾಗತ್ತಿಯೇ ನನ್ನ ಮಿತ ಅದಲ್ಲ ನನ್ನ ಮಿತ ಐನೂರು ಗ್ರಾಮ್ ಅವರಿಗದು ಸರಿ ಇನ್ನೊಬ್ಬರಿಗೆ ಇನ್ನೊಂದೇ ಸರಿ ಹೀಗಾಗಿ ತಮ್ಮ ತಮ್ಮ ಹಿತವನ್ನು ಮಿತವನ್ನು ಯೋಗಕ್ಕೆ ತಕ್ಕಂತೆ ಮಾಡ್ತಾ ಇದ್ರೆ ಆಗ ಉಂಟಾಗ್ತದೆ ಯುಕ್ತಾಹಾರ ವಿಹಾರ ಯುಕ್ತ ಚೇಷ್ಟ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಆಗಲೆ ಮಾತ್ರ ಯೋಗೋ ಅಧಿಕ ಎಂದೇ ಹೋದ್ರೆ ದುಃಖವನ್ನು ತರ್ತದೆ ದುಃಖವನ್ನು ನಾಶ ಮಾಡುವುದಿಲ್ಲ ಅವರು ಯೋಗ ದುಃಖವನ್ನು ತರ್ತದೆ ನೀವು ಕಡಿಮೆ ಊಟ ಮಾಡಿದ್ರು ಚಿಂತೆ ಏನೋ ಅಯ್ಯೋ ಹಸುವಾಗ್ತದೆ ಪಾ ಭಗವಂತನ ಪಾದವನ್ನು ಆಲೋಚನೆ ಮಾಡುವ ಮನಸ್ಸೆ ಅಂದ್ರೆ ನನಗೆ ತಿಂಡಿ ಏನು ಮಾಡಿದ ಸಾಯಂಕಾಲ ಹೋಯ್ತಲ್ಲ ಯೋಗದ ಪರ್ಪಸ್ ಹೋಯ್ತಲ್ಲ ಭಕ್ತಿಯ ಪರ್ಪಸ್ ಹೋಯ್ತಲ್ಲ ಅದಕ್ಕೆ ಶ್ರೀರಾಮ್ಸ್ ಉಪದೇಶದಲ್ಲಿ ಅಥವಾ ಶಾರದೇವಿ ತಮ್ಮ ಉಪದೇಶದಲ್ಲಿ ಹೇಳಿದ್ರುಂಟು ನೋಡು ಉಪವಾಸಾದಿಗಳನ್ನು ಮಾಡ್ಬೇಕು ಎಷ್ಟೆಲ್ಲ ತಡ್ಕೊಳ್ತದೆಯೋ ಅಲ್ಲಿ ತನಕ ಆದ್ರೆ ಅದನ್ನೇ ಹಿಡ್ಕೊಡ್ಬೇಡ ಒಮ್ಮೆ ಹೊಟ್ಟೆ ಏನು ಅಷ್ಟೇ ಮಾಡ ಮಿತವಾಗಿ ಊಟವನ್ನು ಮಾಡು ಪೂಜೆ ಮಾಡಬೇಕು ಮಿತವಾಗಿ ಉಪಹಾರವನ್ನು ಸ್ವೀಕರಿಸು ಪೂಜೆ ಮಾಡಿ ಅಯ್ಯಯೋ ಅಪಚಾರ ಅಪಚಾರ ಇಲ್ಲ ಯಾರಿಗೆ ಒಂದು ಸಹನೀಯ ಶಕ್ತಿ ಇದೆಯೋ ಅವ್ರ ವಿಷಯ ದೇವ ಅವರು ಸರಿ ವಾಸ ಮಾಡೋ ಸಹನೀಯ ಶಕ್ತಿ ಇಲ್ವೋ ಅವ್ರಿಗೆ ಹಾಗೆ ಅವ್ರಿಗೆ ಇದು ಮಾತ್ರ ಈ ಹಿತ ಅಹಿತಗಳನ್ನ ಮಿತ ಅಮಿತಗಳನ್ನ ತಮ್ಮ ತಮ್ಮ ಜೀವನದಲ್ಲೇ ಅರ್ಥಕೊಂಡು ಇಲ್ಲಿ ಸಾಧನೆಗೆ ಉಪಯೋಗಿಸ್ಕ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ನಾರವರು ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಏನು ಬೇಕೋ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಬೇರೆ ಯಾವುದೂ ಅಲ್ಲ ಆಚರಣೆ ಅಲ್ಲ ಏನೂ ಅಲ್ಲ ಆಚರಣೆ ಏ ಸಹಾಯವಾಗ್ತದೋ ಅಷ್ಟು ಮಾತ್ರ ಅದಕ್ಕೆ ಆ ಮುಲ್ಲ ಸೃದ್ದಿ ಕಡೆ ಹೇಳ್ತಾರೆ ಒಬ್ರು ಮುಲ್ಲನ್ನು ಕೇಳ್ತಾರೆ ಒಂದು ನಸೃದ್ದಿಂದ ಮುಲ್ಲ ಇವತ್ತು ನನ್ನ ಅತ್ಯಂತ ಪ್ರಿಯ ಸ್ನೇಹಿತ ತೀರೋಲ ಈಗ ನಾವು ನಾಲ್ಕು ಜನ ಸೇರಿ ಅವನ ಏನೋ ಈ ಶವ ಪೆಟ್ಟಿಗೆಯನ್ನು ಕಾಫಿನ ಎತ್ಕೊಳ್ಬೇಕು ನೀನು ನನಗೆ ಒಂದು ಸಲಹೆಯನ್ನು ನೀಡ್ತೀಯ ನಾನು ಈ ಶವದ ಪೆಟ್ಟಿಗೆ ಮುಂದೆ ಮುಂದ್ಗಡೆಯಿಂದ ಎತ್ಕೊಳ್ಳೆ ಅಥವಾ ಹಿಂದ್ಗಡೆ ಹೋಗಿ ಎತ್ಕೊಳ್ಳೆ ಅಂತ ಆಗ ಮುಂದ ಆಲೋಚನೆ ಮಾಡಿ ಹೇಳ್ತ ನೀನು ಶವದ ಪೆಟ್ಟಿಗೆ ಎಲ್ಲಿ ಬೇಕಾ ಅಂದ್ರೆ ಇಟ್ಕೊ ಆದ್ರೂ ಒಳಗಡೆ ಮಾತ್ರ ಹೋಗ್ಬೇಡ ಅಷ್ಟೇ ಅಂದ್ರೆ ಮುಖ್ಯ ಇದು ಬೇಕಾಗಿರ್ತಕ್ಕಂಥದ್ದು ಎಷ್ಟು ಆಗ್ಲಿಕ್ಕೆ ಎಷ್ಟು ಬೇಕು ಅಷ್ಟೇ ಜಾಸ್ತಿ ಅದರ ವಿಧಿವಿಧಾನಗಳನ್ನ ಕುರಿತು ಆಲೋಚನೆ ಮಾಡುವುದು ಯಾವಲ್ಲ ಅದನ್ನ ಮಾಡಬಾರ್ದು ಅಂತ ಇಲ್ಲಿ ನಾರರು ಎಚ್ಚರಿಕೆಯನ್ನು ಇದ್ದಾರೆ ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ನಿಜವಾಗಿಯೂ ಯುಗಾದ ಸಂದರ್ಭದಂದೇ ನಮ್ಮೆಲ್ಲರಿಗೂ ನವಯುಗ ನವ ಸಂವತ್ಸರ ನವ ಪ್ರಾರಂಭವಾಗುವುದು ನಿಜವಾದರೂ ಈಗ ನಾವು ಹೇಗಾಗಿಯೋ ಹೇಗಾದರೂ ಕೂಡವಾಗಿ ಇನ್ನೊಬ್ಬರ ದಾಸರಾಗಿರುವುದರಿಂದ ಆಂಗ್ಲ ಒಂದು ಕ್ಯಾಲೆಂಡರ್ನೇ ಪಂಚಾಂಗವನ್ನ ಆರಿಸಿರುವುದರಿಂದ ನಿಮ್ಮೆಲ್ಲರಿಗೂ ಕೂಡ ಆ ಹೊಸ ವರ್ಷದ ಶುಭಾಶಯ ಇಲ್ಲಿ ಕೋರ್ತಾ ಮುಂಬರುವ ನಾ ಹನ್ನೊಂದು ವರ್ಷ ಎಲ್ಲರೂ ಆ ಒಂದು ಐಹಿಕವಾಗಿ ಆಮುಷಿಕವಾಗಿ ಮತ್ತು ಭಕ್ತಿ ಭಗವಂತನ ಭಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಆ ಭಗವಂತ ಕೃಷ್ಣ ಪರಮಾತ್ಮ ಎಲ್ಲ ರೀತಿಯಿಂದಲೂ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಲಿ ಸಿದ್ಧಗೊಳಿಸಲಿ ತಾನೇ ಬಂದು ಅಲ್ಲಿ ಕೂತುಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಇಂದಿನ ತರಗತಿಯನ್ನು ಮುಗಿಸೋಣ ಪೂರ್ಣಮತ್ಪೂರ್ಣಮೂರ್ಣಾತ್ ಪೂರ್ಣ ಮುಧಚ್ಯತೆ ಪೂರ್ಣಸ್ಯ ಪೂರ್ಣವಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಶಾಂತಿ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು ನಿಮ್ಮ ತರಗತಿ ಮಧ್ಯದಲ್ಲಿ ಏನಾದರೂ ಸಂಶಯ ದಯವಿಟ್ಟು ಆ ಸಂಶಯ ಪಿಶಾಚಿಯನ್ನು ನಿಮ್ಮಮ್ಮನಸಲ್ಲಿ ಉಳಿಸ್ಕೊಡಬೇಡಿ ಅದನ್ನು ಹೊಡೆದೋಡಿಸಿ ಅದನ್ನು ಹೊಡೆದೋಡ್ಸ್ಲಿಕ್ಕೆ ಏನೇನು ಅಗತ್ಯ ಸಲಕರಣೆ ಬೇಕೋ ದಯವಿಟ್ಟು ಕೇಳಿ ನನಗೆ ಶಕ್ಯವಿದ್ದರೆ ನಾನು ಉತ್ತರಿಸ್ತೇನೆ